ಉದೆಯನ್ನು ಕೊಡ್ತಾರೆ ನಾರದರು ಯಥಗೋಪಿಕ ವ್ರಜಗೋಪಿಕರಂತೆ ವೃಂದಾವ ಗೋಪಿಯರಂತೆ ಭಕ್ತಿ ದೃಢವಾಗಿರಬೇಕು ಅಂತ ಹೇಳಿದರು ನಂತರ ಅಲ್ಲಿ ಒಂದು ಮೂರು ಅಂಶಗಳನ್ನು ಮೂರು ಸೂತ್ರಗಳಿಗೆ ಹೇಳಿದಾಯಿತು ನ ತತ್ರಾಪಿ ಮಾಹಾತ್ಮ್ಯಪವಾದ ನಾವು ಕೊಟ್ಟಂತಹ ಗೋಪಿಯರ ಉದಾಹರಣೆ ಕೂಡ ಅವರಿಗೆ ಶ್ರೀಕೃಷ್ಣನ ಮೇಲೆ ಇದ್ದಂತಹ ಮಹಾತ್ಮ್ಯ ಜ್ಞಾನ ಅಥವಾ ಐಶ್ವರ್ಯ ಜ್ಞಾನ ಶ್ರೀಕೃಷ್ಣ ಭಗವ ಅದ್ಬುದ್ಧೇ ಇತ್ತು ಅನ್ನೋದರಲ್ಲಿ ಯಾವುದೇ ಅಪವಾದವಿಲ್ಲ ಅಂತ ಹೇಳಿದ್ರು ತದ್ವಿಹೀನ ಜಾರಾಣಾಮಿವ ಆ ಒಂದು ಐಶ್ವರ್ಯ ಜ್ಞಾನ ಶ್ರೀಕೃಷ್ಣ ಭಗವಂತ ಎನ್ನುವಂತಹ ಜ್ಞಾನ ಇಲ್ಲದೆ ಹೋಗಿದ್ದರೆ ಆ ಭಕ್ತಿ ಅಂಥದ್ದು ಜಾರರ ಪ್ರೇಮದಂತೆ ಆಗ್ತಾ ಕಾಮಕ್ಕೆ ಸಮನಾಗ್ತಾ ಇತ್ತು ಅಂತ ಇನ್ನೊಂದು ಸೂತ್ರ ಪುನಃ ಅದಕ್ಕೆ ತಾವೊಂದು ಸಾಮಂಜಸ್ಯವನ್ನು ಕೊಡ್ತಾ ನಾಸ್ತಿವ ತತ್ ಸುಖ ಅನ್ನುವಂತಹ ಒಂದು ಮುಖ್ಯವಾದ ಅಂಶವನ್ನು ಇಲ್ಲಿ ಹೇಳ್ತಾರೆ ಕಾಮಕ್ಕೂ ಪ್ರೇಮಕ್ಕೂ ಭಕ್ತಿಗೂ ಇರತಕ್ಕ ವ್ಯತ್ಯಾಸ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಹಿಂದಿನ ಸೂತ್ರದಲ್ಲಿ ತದ್ವಿಹೀನ ಜಾರಾಣಾಮಿವ ಅಂತ ಹೇಳಿ ಜಾರ ಪ್ರೇಮದಂತೆ ಆಗ್ತಿತ್ತು ಮಹಾತ್ಮ ಜ್ಞಾನವಿಲ್ಲದೆ ಹೋದರೆ ಹಾಗೆ ಅಲ್ಲಿ ಏನಿದೆ ಅಂಶ ಅಂತ ಹೇಳಿದ್ರೆ ನಾಸ್ತಿವ ತತ್ ಸುಖಿತ್ತ ಅಲ್ಲಿ ಯಾರನ್ನು ಪ್ರೀತಿಸುತ್ತೇವೆಯೋ ಅವರ ಸುಖವೇ ನಮ್ಮ ಎನ್ನುವಂಥ ಬೋಧೆ ನನಗಿರುವುದಿಲ್ಲ ಅಲ್ಲಿ ಕೇವಲ ನಮ್ಮ ಸ್ವಾರ್ಥ ಮಾತ್ರ ಇರ್ತದೆ ಜಾರವರು ಆದರೆ ಭಕ್ತಿಯಲ್ಲಿ ಕೇವಲ ಯಾರನ್ನು ಪ್ರೀತಿಸ್ತಾ ಇರ್ತೇವೆಯೋ ಯಾರ ಮೇಲೆ ಭಕ್ತಿ ತೋ ಅವರು ಸುಖವಾಗಿರಲಿ ಅವರು ಶಾಂತಿಯಿಂದ ಇರಲಿ ಅವರು ನೆಮ್ಮದಿಯಿಂದ ಇರಲಿ ಇದು ಮುಖ್ಯವಾಗಿ ಅವರು ನಾನು ಇದು ಹೇಳ್ತಾ ಇದ್ದಾರೆ ಈ ಒಂದು ಅಂಶದಲ್ಲಿ ಮಹಾತ್ಮ ಜ್ಞಾನ ವಿಸ್ಪೃತಿ ಅಪವಾದ ಅನ್ನುವಂಥ ವಿಷಯದ ಮೇಲೆ ಒಂದು ಕೊಂಚ ಒಂದು ಸೇರಿಸಬೇಕಾಗಿದೆ ಗೋಪಿಗಲ ಶ್ರೀಕೃಷ್ಣ ಒಂದು ಐರ್ಯದ ಜ್ಞಾನ ಎಂಬ ನಿದರ್ಶನಗಳು ನಮಗೆ ಇಲ್ಲಿ ಸಿಗ್ತವೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬ್ರಹ್ಮದೃಷ್ಟಿ ಉತ್ಕೃಷ್ಟ ಅನ್ನುವಂತಹ ಸೂತ್ರ ನಾಲ್ಕನೇ ಅಧ್ಯಾಯದ ಒಂದನೇ ಪಾದ ಐದನೇ ಸ್ವಲ್ಪ ನಾವು ಪೂಜೆ ಮಾಡತಕ್ಕಂತಹ ಪ್ರತಿಮೆಗಳಲ್ಲೇ ಆಗಲಿ ಸಾಲಿಗ್ರಾಮದಲ್ಲೇ ಆಗಲಿ ಶಿವಲಿಂಗದಲ್ಲೇ ಆಗಲಿ ಇನ್ಯಾವುದೇ ಪ್ರಕೀತದಲ್ಲೇ ಆಗಲಿ ಆದಿತ್ಯದಲ್ಲೇ ಆಗಲಿ ಯೂಪದಲ್ಲೇ ಆಗಲಿ ವೈದಿಕ ಸಂಜೆಯನ್ನು ಕೊಡಬೇಕಾಗುತ್ತೆ ಅವೆಲ್ಲದರಲ್ಲಿಯೂ ಕೂಡ ಆ ಒಂದು ಪ್ರತೀಕ ಅಂತಕ್ಕಂಥದ್ದು ಬ್ರಹ್ಮವೇ ಅನ್ನುವಂಥ ಬುದ್ಧಿಯನ್ನು ಇಟ್ಟರೆ ಅದೇ ಮಹಾತ್ಮ ಆ ಮಾಹಾತ್ಮ್ಯ ಇದ್ದಲ್ಲಿ ಮಾತ್ರ ಭಕ್ತಿ ಹೆಚ್ಚಾಗ್ತದೆ ಮಾಹಾತ್ಮ್ಯದಿಂದ ಭಕ್ತಿ ಮಹಾತ್ಮ ಜ್ಞಾನದಿಂದ ಭಕ್ತಿ ಬೆಳೀತದೆ ಭಕ್ತಿ ಬೆಳೆದಾಗ ಮಾಹಾತ್ಮ ಜ್ಞಾನ ಬರ್ತದೆ ಇದೆರಡೂ ಕೂಡ ಒಂದಕ್ಕೆ ಒಂದು ಸಂಬಂಧಿಸಿದ್ದು ಗೋಪಿಕೆಯರು ಶ್ರೀಕೃಷ್ಣನಿಗೆ ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಗೋಪಿಕಾ ಗೀತದಲ್ಲಿ ಅಂತರಾತ್ಮಾರ್ಥಿತೋ ವಿಶ್ವಗುಪ್ತ ಉದ್ವಾನ್ ಸಖಾ ಈ ಒಂದು ಪದ್ಯದಲ್ಲಿ ಅವರು ಏನು ಹೇಳಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾವು ಶ್ರೀಕೃಷ್ಣನ ಯಾವ ರೀತಿಯಲ್ಲಿ ಕಾಣ್ತಾ ಇದ್ದೇವೆ ಅನ್ನೋದನ್ನ ಈ ಗೋಪಿ ಗೀತ ಗೀತದ ಈ ಒಂದು ಪದ್ಯದಲ್ಲಿ ಈ ಒಂದು ಶ್ಲೋಕದಲ್ಲಿ ನಮಗೆ ಕಾಣಿಸ್ತದೆ ನಕಲು ಗೋಪಿಕಾನಂದ ಭವಾನ ಹೇ ಕೃಷ್ಣ ನೀನು ಕೇವಲ ಯಶೋದೆಯ ಮಗನಲ್ಲ ಗೋಪಿಕೆಯಾದಂತ ಯಶೋದೆಯ ಮಗನಲ್ಲ ಗೋಪಿಕಾನಂದನ ಕಲ್ಲು ಅಖಿಲದೇಗಿನ ಅಂತ ಅಂತರ ಸಮಸ್ತ ಜೀವಿಗಳು ಏನಿದೆಯೋ ಆ ಜೀವನದಲ್ಲಿ ಇದ್ಕೊಂಡು ಅವರ ಕಲಿ ಸಮಸ್ತ ಬುದ್ಧಿಯನ್ನ ಆ ನೋಡ್ತಾ ಇದೆಯಾ ನೋಡಿ ವೇದಾಂತ ವೇದಾಂತವನ್ನು ಹೇಳ್ತಾ ಇದ್ದಾರೆ ಗೋಪಿಯ ವಿಖನ ಸಾರ್ಥಿತೋ ವಿಶ್ವಗುಪ್ತ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಧರ್ಮವನ್ನು ಸ್ಥಾಪಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬ್ರಹ್ಮ ವಿಖನಸ ಬ್ರಹ್ಮ ಯಾವಾಗ ನೀನು ಪ್ರಾರ್ಥನೆ ಮಾಡಿದ್ನೋ ಯಾರನ್ನ ಶ್ರೀಮನ್ ನಾರಾಯಣನ ಅಲ್ಲಿ ಹೇಳ್ತಾ ಇದ್ದಾರೆ ಸಖ ಓ ಸ್ನೇಹಿತನೇ ಹೇಗೆ ಅಲ್ಲಿ ಮಿಳಿತವಾಗಿ ಮಾಡಿದ್ದಾರೆ ಮಹಾತ್ಮ್ಯ ಜ್ಞಾನವೂ ಇದೆ ಹಿರಿಯೂ ಇದೆ ಎಲ್ಲಿ ಹೋದರೆ ಸಖ ಅನ್ನುವಂಥ ಶಬ್ದವನ್ನ ಗೋಪಿಯವರು ಬಳಸ್ತಾ ಇದ್ದಾರೆ ಉದಯವಾನ್ ಸಾತ್ವತಾಂ ಉದಯ ಭಕ್ತರ ಕುಲ್ದಲ್ಲಿ ಕೊಟ್ಟಿದ್ಯಾ ಅವತಾರಿದ್ಯಾ ಉದಯವಾನ್ ಅವತರಿಸಿದ್ಯಾ ಯಾವ ರೀತಿ ಸೂರ್ಯ ಬೆಳಕನ್ನು ಕೊಡಲಿಕ್ಕೆ ಈ ಜಗೇ ಪ್ರತಿ ದಿವಸವೂ ಉದಯಿಸ್ತಾ ಇದ್ದಾನಿಯೋ ಅದೇ ರೀತಿ ನೀನು ಕೂಡ ಬ್ರಹ್ಮ ಪ್ರಾರ್ಥನೆಗೆ ಮಣಿದು ಈ ವಿಶ್ವದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗಾಗ ಉದಿಸಿ ಬರ್ತಾ ಪ್ರತಿ ಹಗಲೂ ಉದಿಸಿ ಬರ್ತಾ ಪ್ರತಿ ಯುಗದಂದು ಗುಧಿಸಿ ಬರ್ತಾ ಇದೆಯಾ ನಂತರ ಅವ್ರು ಹೇಳ್ತಾರೆ ಶ್ರೀ ಕೃಷ್ಣ ಮಧ್ಯದಲ್ಲಿ ಯಾವಾಗ ಕಾಣೆ ಅವರು ಅತ್ಯಂತ ವ್ಯಾಕುಲರಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಅವನು ಹೇಳ್ತಾನ ಮಾತು ಯೋಗ ಸ್ತ್ರೀಯರೇ ಇದು ಮೊದಲೇ ರಾತ್ರಿ ನೀವು ಸ್ತ್ರೀಯರು ನೀವು ಇಂಥ ಹೊತ್ತಿನಲ್ಲಿ ನನ್ನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದೀರಲ್ಲ ಇದು ಧರ್ಮಕ್ಕೆ ವಿರುದ್ಧ ಅಲ್ಲ ಸ್ತ್ರೀ ಧರ್ಮ ಅಂತ ಹೇಳಿದ್ರೆ ಪತಿಯರ ಸೇವೆ ಮಾಡಬೇಕು ಮಕ್ಕಳ ಸೇವೆ ಮಾಡ ಅತ್ತೆ ಮಾವಿನರ ಸೇವೆಯನ್ನು ಮಾಡಬೇಕು ನಿಮಗೆ ನಿಮ್ಮದೇ ಆದಂತಹ ಧರ್ಮವಿದೆ ಈಲ್ಲ ಬಿಟ್ಟು ನೀವು ಇಲ್ಲಿ ಓಡ್ ಬಂದಿದ್ದೀರಲ್ಲ ನಿಮಗನಿಸೋದಿಲ್ವಾ ನೀವು ಹಾದಿ ತಪ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸೋದಿಲ್ವಾ ಆಮೇಲೆ ಇನ್ನೊಂದು ಕೋಳಿ ನಾನು ಶ್ರವಣದಿಂದ ಅಂದರೆ ನನ್ನ ಲೀಲೆಗಳನ್ನು ಕೇಳುವುದರಿಂದ ಮತ್ತು ನನ್ನ ರೂಪವನ್ನು ದರ್ಶನ ಮಾಡುವುದರಿಂದ ಮತ್ತು ಇನ್ನಿತರ ನನ್ನ ಭಜನೆ ಮಾಡುವುದರಿಂದ ನಾನು ಎಷ್ಟು ಪ್ರೇಮವನ್ನು ಕೊಡ್ತೀನಿಯೋ ನಿಮ್ಮ ಹೃದಯದಲ್ಲಿ ಪ್ರೇಮವನ್ನು ಜಾಗೃತಿ ಮಾಡ್ತೇನಿಯೋ ಹಾಗೆ ಸನ್ನಿಕರ್ಷೇಣ ನಿಮ್ಮ ಜೊತೆಗೇ ನಾನಿದ್ರೆ ಈ ದೇಹ ಸಹಿತವಾಗಿದ್ದರೆ ಅಂತಹ ಪ್ರೇಮವನ್ನು ನಾನು ಕೊಡಲಾರೆ ಅಂತ ಆತ ಪರೀಕ್ಷೆ ಮಾಡ್ತಾ ಇದ್ದ ತಕ್ಷಣ ಗೋಪಿಯರು ಈ ಮಾತನ್ನು ಹೇಳ್ತಾರೆ ಶುಕ್ರ ಹೇಳ್ತಾರೆ ಗೋಪಿಯರ ಬಾಯಿಂದ ಯಾವ ರೀತಿ ಗೋಪಿಯರು ಹೇಳಿದ್ರು ಅವರಿಗೆ ಹೇಗೆ ಶ್ರೀಕೃಷ್ಣನ ಬಗ್ಗೆ ಸಮಸ್ತು ಗೊತ್ತಿತ್ತು ಮೈ ವಂ ವಿಭೋರ್ಹತಿ ಭವಾನ್ ಗರಿತು ನೃಶಂಸಂ ಎಲ್ಲವೋ ನೀನು ಇಂತಹ ಮನಸ್ಸನ್ನು ನೋಯಿಸುವಂತಹ ಮಾತನ್ನು ನೀನು ಆಡ್ತಾ ಇದ್ದ ಅದು ನಿನಗೆ ತರವಲ್ಲ थीगा है हीग नहीं रीतिया भक्त भजस्व दुरावग्रह दो यथा आदिपुर प्रभु नम स्वेचारी बैद्र मूलकम्य हा स्वेच्छाचारी अब ಒಬ್ಬ ಪ್ರಾಪಂಚಿಕನಿಗೆ ಅದು ಬಳಸಿದ್ರೆ ಅವನಿಗೆ ಹೇಗೆ ಇಷ್ಟವೋ ಆ ರೀತಿ ಮಾಡುವನು ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವನಿಗೆ ಸಚಿವ ಆದರೆ ಇಲ್ಲಿ ದುರವಗ್ರಹ ನಿನ್ನ ನೀರ ಮಾಡುವ ಕಷ್ಟ ಎಲ್ಲೋ ಕೃಷ್ಣ ಯಾಕೆ ಕೂತ ಎಷ್ಟು ಪ್ರಾರ್ಥನೆ ಮಾಡೋದು ನಿನ್ನ ಭಕ್ತರ ಬಳಿ ಬರುವುದಿಲ್ಲ ಆದರೆ ಯಾರಿಗೆ ಮಾಡುವುದಿಲ್ಲವೋ ಅಯಾಚಿತವಾಗಿ ನಿನ್ನ ದ್ವೇಷಿಸ್ತಾ ಇದ್ದಾರೋ ಅಂತ ಕಂಸ ಅಂತ ಕಂಸನ ಬಳಿಗೆ ನೀನೇ ಓಡೋಗ್ತಾ ಇದೆ ಇದು ಏನಿದೆ ನೀನು ದುರವಗ್ರಹ ಯುದೇಗಳಿಗೆ ಒಳಪಡುವುದಿಲ್ಲ ಭಗವಂತನನ್ನು ಯಾವುದೇ ಬೆಳಕುವುದಿಲ್ಲ ಶಿ ಕೇಶಕ್ಕೆ ತಪಸ್ಸಿಗೆಂದು ಹೋಗಿ ಎಷ್ಟೋ ತಿಂಗಳಾಯ್ತು ತಪಸ್ಸು ಮಾಡ್ತಾ ಇದ್ದಾರೆ ಆದ್ರೆ ಅಸಹನೆ ಇಂಪೇಷನ್ಸ್ ಅಂತ ನಾವು ಹೇಳ್ತೇನೆ ಸಾಧನೆಯಲ್ಲಿ ಏನು ಕೈ ಸಾಧನೆಯಲ್ಲಿ ಒಂದು ಸ್ಥಿರತೆ ಇರುವ ತಾಳ್ಮೆಯೂ ಇರಬೇಕು ತುಂಬ ಕಷ್ಟ ಅದು ಎರಡು ಒಟ್ಟೊಟ್ಟಿಗೆ ಹೋಗುದು ಆದರೆ ಎರಡು ನಿಮ್ಮ ಸಾಧನೆ ಎಂಬಂತಹ ರಥದ ಎರಡು ಗಾಲಿಗಳು ಒಂದನ್ನು ತೆಗೆದುಬಿಟ್ರೆ ಬಿದ್ದೋಗುತ್ತೆ ತಾಳ್ಮೆ ಕಳ್ಕೊಂಡ್ರು ಸನೆ ಅಲ್ಲೇ ಮದ್ಯಕ್ಕೆ ನಿಂತು ಹೋಯ್ತು ತಾಳ್ಮೆ ಇದೆ ಯಾವ ಬರಲಿ ಪರವಾಗಿಲ್ಲ ನೂರು ವರ್ಷ ಆದರೂ ಬರಲಿ ಪರವಾಗಿಲ್ಲ ನಾನ್ ನಿಧಾನವಾಗಿ ಇರ್ತೇನೆ ನಾನು ನನ್ನ ಪ್ರಯತ್ನ ಮಾಡುವುದಿಲ್ಲ ಅಂತ ಒಂದು ದೃಢ ನಿರ್ಧಾರ ಸಾಧನೆಯಲ್ಲಿ ಕೂತ್ಕೊಂಡು ದೃಢ ನಿರ್ಧಾರ ಮಾಡ್ತಕ್ಕಂತ ಒಂದು ಛಲ ಇಲ್ಲ ಅಂತ ಹೇಳಿ ಹೋಗ್ತೀವಿ ಯಾರೋ ಒಬ್ರು ಶ್ರೀರಾಮಕೃಷ್ಣ ಎದುರುಗಡೆ ಈ ರೀತಿ ಹಾಡು ಹೇಳ್ತಾ ಇದ್ರು ಎಂದಾದ್ರು ಒಂದು ದಿನ ನಿನ್ನನ್ನು ಕಾಣುವೆನು ಅಂತ ತಕ್ಷಣ ಶ್ರೀರಾಮಕೃಷ್ಣ ಅಲ್ಲಿ ಏನೋ ನನಗೆ ಇಂಥ ಹಾಡೆಲ್ಲ ಇಷ್ಟು ಮೊದಲು ಎಂದಾದರೂ ಒಂದು ದಿವಸ ನಿನ್ನನ್ನು ಕಾಣುವೆನು ಅಂತ ಈ ರೀತಿ ಭಾವವನ್ನು ಇಟ್ಕೊಂಡ್ರೆ ನೀನ್ ಯಾವುದು ಬಾಣ ಹಿಂದೆ ಕಾರಣವೇನೋ ಹೇಳು ಅಂದ್ರೆ ಅದ್ರಿಡ್ತಕ್ಕಂಥ ಭಾವ ಭಾವವನ್ನು ಗ್ರಹಿಸಬೇಕು ನಾವು ಮತ್ತು ತಾಳಿ ಎರಡೂ ಹೋಗ್ಬೇಕು ಇಲ್ಲಿ ಭಗವಂತನಿಗೆ ದುರವಗ್ರಹ ಇನ್ಯಾವುದೇ ನಿಯಮಗಳಿಗೆ ಒಡಪಡುವುದಿಲ್ಲ ಹೇ ಪರಮಾತ್ಮ ಭತ್ತಾ ಭಜಸ್ವ ದುರವಗ್ರಹ ಮಾತ್ಯಜ ಮಾತ್ಯಜ ಅಸ್ಮಾನ್ ನಮ್ಮನ್ನು ದಯವಿಟ್ಟು ಕೈ ಬಿಡಬೇಡ ನಾವು ನಿಮಗೆ ಆಜ್ಞೆಯನ್ನು ಮಾಡ್ತಾ ಇಲ್ಲ ನಮ್ಮ ಜೊತೆಗೆ ಯಾವಾಗಲೂ ಇರುವಂತ ಬೇಡ್ಕೊಡ್ತಾ ಇದ್ದೇವೆ ದಯವಿಟ್ಟು ನಮಗೆ ದರ್ಶನವನ್ನು ನೀಡುವ ಬೇಡ್ತಾ ಇದ್ದೇವೆ ನಮ್ಮ ಪಾದ ನಮಗೆ ಸದಾ ಕರುಣಿಸು ದೇವೋ ಯಾಕುಷೋ ಭಜತೆ ಮುಮುಕ್ಷು ಯಾತಿಯ ಕೃಷ್ಣನಾದಂತಹ ಶ್ರೀಮಂತನಾರಾಯಣಂತಹ ಭಕ್ತರನ್ನ ಸಲಹಾನೋ ಹಾಗೆಯೇ ಕರುಣೆಯಿಂದ ನಿಖೃಪಾ ಮಾತ್ರ ನಮ್ಮನ್ನು ಸಲಹು ನಾವು ಯಾವುದೇ ಒಂದು ಆಗ್ರಹವನ್ನು ಮಾಡ್ತಾ ಇಲ್ಲ ಡಿಮ್ಯಾಂಡ್ ಮಾಡ್ತಾ ಇಲ್ಲ ದೀನಭಾವ ಇರಬೇಕು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ದೀನಭಾವ ಇರಬೇಕು ಅದನ್ನು ಇಲ್ಲಿ ಹೇಳ್ತಾರೆ ಯತ್ಯಪತ್ಯಪತ್ಯ ಸುಹೃದಾಂ ಅನುವೃತ್ರಂಗ ತ್ರೀಣಾ ಸ್ವಧರ್ಮ ಇ ಧರ್ಮವಿಧ ತ್ವಯೋಕ್ತ ಅಸ್ವೇವೇತೇ ತ್ವಯೇ ಪ್ರೇಷ್ಠ ಭವಾ ತು ಬರ್ತಾ ಕಿಲ ಬಂಧುರಾ ನೀನು ಈ ಈಗಷ್ಟೇ ಏನು ಒಪ್ಪದೇ ಸ್ತ್ರೀಣಾಮ್ ಧರ್ಮ ಸ್ತ್ರೀಯರ ಧರ್ಮ ಧರ್ಮಶಾಸ್ತ್ರಗಳು ಈ ರೀತಿ ಹೇಳ್ತಾ ಇದೆ ಪತಿಯ ಸೇವೆ ಮಾಡಬೇಕು ಮಕ್ಕಳ ಸೇವೆ ಮಾಡಬೇಕು ಅತ್ ಅತ್ತೆ ಮಾವನಿರ ಸೇವೆ ಮಾಡಬೇಕು ಗೃಹ ತಿಳಿದನ್ನು ನೋಡಿಕೊಡ್ಬೇಕು ಭಕ್ತಿ ಭಾವನೆಯನ್ನ ಮಾಡಬೇಕು ಅಂತ ಸರಿ ಆದರೆ ಇಲ್ಲ ನೀನು ಹೇಳ್ದಲ್ಲ ಧರ್ಮದ ಮೂಲ ಯಾರು ಂತ ಮಾತು ಯಾರಿಗಾದರೂ ಗೊತ್ತಿದ್ಯಾ ಧರ್ಮದ ಮೂಲ ಪರಮಾತ್ಮ ಅಂದರೆ ಇನ್ಯಾರು ಧರ್ಮದ ಮೂಲ ಪ್ರತಿಯೊಂದು ಧರ್ಮವೂ ಕೂಡ ಹೇಳ್ತಕ್ಕಂಥ ಭಗವಂತನನ್ನು ಭಕ್ತಿ ಮಾಡು ಭಗವಂತನಲ್ಲಿ ಭಕ್ತಿ ಇಡು ಅಷ್ಟೇ ಹೇಳ್ತಕ್ಕಂಥ ಇದು ಏನೇನು ನೀನು ಹೇಳ್ತಾ ಇದೆಯೋ ಇದೆಲ್ಲವೂ ಕೂಡ ಕೊನೆಗೆ ಅದರಲ್ಲೇ ಪರಿವಸನವಾಗಬೇಕು ಯಾಕೆ ಸ್ವಧರ್ಮವನ್ನು ಆಚರಿಸಬೇಕು ಯಾಕೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಭಗವಂತನ ಪ್ರತೀತಿ ಬೆಳಿಬೇಕು ಆ ಒಂದು ನಿಮಿತ್ತದಿಂದ ಮಾತ್ರ ನಾವು ಸ್ವಧರ್ಮವನ್ನು ಆಚರಣೆ ಮಾಡಬೇಕು ಸ್ವಧರ್ಮಕ್ಕಾಗಿ ಸ್ವಧರ್ಮ ಅಲ್ಲ ಭಗವಂತನ ಪ್ರೇಮ ಗಳಿಸುವುದಕ್ಕೋಸ್ಕರ ಸ್ವಧಂ ಈ ಸ್ವಧರ್ಮ ಅಂತಕ್ಕಂಥದ್ದು ಒಂದು ಕಾರಣವಾದ ಉಪಕರಣವಾಗಬೇಕು ಆದ್ರೆ ಇದೆಲ್ಲದಕ್ಕೂ ಮೂಲ ಹೇ ಪರಮಾತ್ಮ ಅಸ್ತು ಏಂ ಉಪದೇಶ ಪದೇ ತ್ವಯಿಷೆ ಇದೆಲ್ಲರೂ ಕೂಡ ನಿನ್ನಲ್ಲೇ ಪರಿವಸನು ಮಾಡ್ತದೆ ಎಷ್ಟೋ ಭವಾನ ಬಂಧುರ ನಮ್ಮ ಪತಿ ನಕ್ಕಳು ನಮ್ಮ ಮನೆ ಆಳು ಕಾಳು ನಮ್ಮ ಅತ್ತೆ ಮಾವದರು ಪ್ರತಿಯೊಬ್ಬರ ಹೃದಯದಲ್ಲಿ ಇರತಕ್ಕಂಥ ಯಾರು ಅವರೆಲ್ಲರೂ ನಮಗೆ ಪ್ರಿಯರು ಅಂತ ಅನಿಸ್ತಕ್ಕಂಥದ್ದು ಯಾರಿಂದ ಪ್ರೇಷ್ಟೋ ಭವಾನ ಅತ್ಯಂತ ಪ್ರಿಯತಮನಾದವನು ನೀನೇ ನಮ್ಮ ಬಂಧುಗಳ ಅನಾದವನು ನೀನೇ ಎಂತಹ ಸತ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ क्ष तब पादचिद्य अक्श तभृति न्य सत पार अबुजाक्ष कमलोचनने अंबुजाक्ष तव पादत रत् ಆ ಲಕ್ಷ್ಮೀದೇವಿಯು ಕೂಡ ನಿನ್ನ ಆತ್ಮ ರಸೆಯನ್ನು ಮಾಡಬೇಕು ಅಂಥೇಳಿ ಯಾವಾಗಲೂ ಕೂಡ ಗಾತ್ರಗಳಾಗಿದ್ದಾರೆ ಮತ್ತು ನೀನು ಅವುಗಳನ್ನು ಬಿಟ್ಟು ಅರಣ್ಯವಾಸಿಗಳಾಗಿದ್ದಾರಲ್ಲ ಸನ್ಯಾಸಿಗಳು ಮುನಿಗಳು ಅವರ ಬಳಿಯೇ ಓಡೋರು ಇದೆಂತ ನಿನ್ನೆ ನಂತರ ಅಸ್ಮಾಕ್ಷ ಅಸ್ಪ್ರಾಕ್ಷ್ಮ ತತ್ ಪ್ರಭೃತಿ ನಾಣ್ಯ ಸಮಕ್ಷ ಒಂದ ಎಂತಹ ಮಾತಿದೆ ನಾವು ನಿನ್ನನ್ನು ಕುಡ್ಕೊಂಡು ಬರ್ತಾ ಇದ್ದೇವೆ ನಿನ್ನ ಬಳಿಗೆ ಬರ್ತಾ ಇದ್ದೇವೆ ನೀವು ಮಾತಾ ಇದೆ ನಿನ್ನನ್ನು ಇಲ್ಲಿ ಕಾಣಲಾರು ನಾವು ನೋಡ್ತಾ ಇಲ್ಲ ಹೇ ಪರಮಾತ್ಮ ಇಲ್ಲಿ ಆ ಪರಮಾತ್ಮ ಅಂತಕ್ಕಂಥದ ಬುದ್ಧಿ ನೋಡಿಯಲ್ಲಿ ಹೇಗಿದೆ ಅಂಗ ಅಂತ ಹೇಳಿದ್ರೆ ಎಲ್ಲೋ ಸ್ನೇಹಿತನೇ ಅಂತ ಎಲ್ಲೋ ಆದವನೇ ಅಂತ ಆದರೆ ಇಲ್ಲಿ ಇನ್ನೊಂದರಲ್ಲಿ ಪರಮ ಅಂತಕ್ಕಂಥ ಶ್ರೀರ್ಯತ್ ಪದಾಂಬುಜಶ್ಚಕಮೇ ತುಲಸ್ಯಾ ನೀನು ಯಾವಾಗಲೂ ಕೂಡ ಆ ಲಕ್ಷ್ಮಿಗೆ ನಿನ್ನ ಹೃದಯದಲ್ಲಿ ಒಂದು ಶಾಶ್ವತವಾದಂತಹ ಸ್ಥಾನವನ್ನು ಕೊಟ್ಟಿದ್ದೀನಿ ಆದರೂ ಕೂಡ ಆಕೆ ನಿನ್ನ ಪಾದವನ್ನು ಸೇವಿಸ್ತಾ ಇರತಕ್ಕಂತಹ ತಸಿ ಹೇಗೆ ತುಳಸಿ ಸದಾ ಸಮಯವೂ ನಿನ್ನ ಪಾದ ಧೂಳಿಯನ್ನೇ ಸ್ವೀಕರಿಸ್ತಾ ಇದ್ದಾಳೋ ನಾನೂ ಕೂಡ ಸ್ವೀಕರಿಸೇನೋ ಅನ್ನುವಂಥ ಆಸೆಯಿಂದ ಆ ತುಳಸಿಯನ್ನು ಕೂಡ ಕಳೆವಣಿಸಿ ಅವಳು ಕೂಡ ನಾನು ನಿನ್ನಪಾಲಸಿ ಹಾಕ್ತೀನಿ ಅಂತ ಹೇಳಿ ಬರ್ತಾ ಇದ್ದಾಳೆ ಲಕ್ಷ್ಮಿ ರಮ ಲಬ್ಧ್ವಾಭಿ ವಕ್ಷಸಿ ಪದಂ ಕಿಲ ನೃತ್ಯ ಯವವೀಕ್ಷಣ ಕೃತೆ ಅನ್ಯ ಸುರ ತದ್ವದ್ ಚತವ ಪಾದರ ಪ್ರಪನ್ನ ನಿನ್ನ ಪಾದ ಧೂಳಿ ಅನೇಕ ದೇವತೆಗಳು ಹೇಗೆ ಕಾದರರಾಗಿ ಕಾಯ್ತಾ ಇದ್ದಾರೆಯೋ ಯಾವಾಗ ಪರಮಾತ್ಮನ ಪಾದ ಧೂಳಿ ಸಿಕ್ತದೆ ಅಂತ ಹೇಳಿ ಈ ರಜದಲ್ಲಿ ಹಾಗೆ ನಾವು ಕೂಡ ಅಯಾಚಿತವಾಗಿ ಅದೇನು ನಾವು ಅಯಾಚಿತವಾಗಿ ಸಿಕ್ಕಂತಹ ಈ ಪಾದರಜದ ಅಪೇಕ್ಷೆಯಲ್ಲಿ ಹಗಲಿರುಗೂ ಕಾತರಾಗಿ ನಾವು ಕಾಯ್ತೇವೆ ಪರಮಾತ್ಮ ಎಲ್ಲಿಂದ ದಯವಿಟ್ಟು ಎಲ್ಲ ಭಾವಗಳು ಇಲ್ಲಿ ಇಳಿದವಾಗಿ ಒಂದು ಮಾಹಾತ್ಮ್ಯ ಭಾವ ಶ್ರೀಕೃಷ್ಣ ಪರಮಂತ ಭಾವ ಎರಡು ಆ ಮಾಹಾತ್ಮ್ಯ ಆವಾಗ ಆವಾಗ ಆವಾಗ ಮುಚ್ಚಿಕೊಳ್ತಾ ಇತ್ತು ಇದೇ ಸೊಗಸು ಶ್ರೀ ಕೃಷ್ಣ ಪರಮಾತ್ಮ ಮೊಟ್ಟ ಮೊದಲನೇದಾಗಿ ದೇವಿಗೆಗೆ ತೋರಿಸ್ತ ಮಹಾತ್ಮ ಆ ಮಗು ಹುಟ್ಟ ತಕ್ಷಣವೇ ಶಂಕಚಕ್ರ ಗದಾಧಾರಿಯಾಗಿ ಶ್ರೀಮನ್ ನಾರಾಯಣ ತಕ್ಷಣದಿ ಸ್ತುತಿಯನ್ನು ಮಾಡುತ್ತ ಶ್ರೀಮಂತ ನಾರಾಯಣ ಸುರಾಯಣನಿಗೆ ಅನಿಸ್ತು ಅಯ್ಯೋ ಈಗ ನಾನು ನನ್ನ ಮಹಾತ್ಮ್ಯನ್ನು ತೋರಿಸಿದೆ ಇನ್ನು ನನ್ನ ಅವಳು ಅವಳು ಆಡಿಸ್ತಾಳೋ ಇಲ್ಲ ತಕ್ಷಣ ತನ್ನ ಮಾಯಿಂದ ಅವಳ ಮರುಕ್ಷಣ ಇಷ್ಟೊಂದಲ್ಲ ಆ ಕೀರ್ತಿ ಪ್ರಾರ್ಥನೆ ಮಾಡ ಮಗು ಎಂಬಂತೆ ಎದ್ದುಕೊಂಡು ಬುದ್ದಿ ಲಾಲಿಸ್ತಾ ಇದ್ದಾಳೆ ದೇವರು ಮರೆತು ಹೋಗ ಅದನ್ನು ಹೇಳ್ತಾರೆ ಸಂಯೋಗದಿಂದ ಮಹಾತ್ಮ್ಯ ಬಿಸಿ ಉಂಟಾಗ್ತದೆ ಯಾವಾಗ ಭಗವಂತನ ಸಾನಿಧ್ಯ ಹತ್ತತ್ರ ಬರ್ತದೋ ಅವನಿಗೆ ಆಗ ಮಹಾತ್ಮ್ಯ ವಿಸ್ಫೃತಿ ಉಂಟಾಗ್ತದೆ ಮಹಾತ್ಮ್ಯ ಕಳುಹುದು ನಂತರ ಆ ಯಶೋಧೆ ಮಣ್ಣನ್ನು ತಿಂದ ಅಂಥೇಳಿ ಬಲರಾಮ ಯಶೋದೆಗೆ ಹೇಳ್ದ ಯಶೋಧೆ ಒಂದು ಗೇಟನ್ನು ಕೊಟ್ಟು ಎಲ್ಲಿ ಬಾಯ್ತೀನಿ ಅಂತ ಹೇಳಿದಾಗ ಆಗ ತನ್ನ ಐನಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ತೋರಿಸಿದ್ದಲ್ಲ ತಕ್ಷಣ ಮಹಾತ್ಮತೆ ಆಯ್ತು ಮಹಾತ್ಮಿ ಜಾಗೃತಿ ಆಯಿತು ಅವರಿಗೆ ತಲೆ ಸುತ್ತು ಹೋಯ್ತು ಇದಕ್ಕೆ ಪ್ರೀತಿ ಹೊರಟೋಯ್ತು ಆ ಪ್ರೀತಿಯ ಜಾಗದಲ್ಲಿ ಭಯ ಬಂತ ತಕ್ಷಣ ಕೃಷ್ಣನಿಗೆ ಅನಿಸಿತು ಅಯ್ಯೋ ನಾನೀಗ ನನ್ನ ಮಹಾತ್ಮ್ಯ ಮಾಡಿಬಿಟ್ನಲ್ಲ ಇನ್ನು ಅಮ್ಮ ಇದೇ ತರ ನನ್ನ ಎತ್ತಿ ಮುದ್ದಾಡ್ತಾಳ ಇಲ್ಲ ಪುನಃ ತನ್ನ ಮಾಯಿಂದ ಆಕೆಯ ಆ ಒಂದು ಬುದ್ಧಿಯನ್ನ ಕವಿದ್ಬಿಟ್ಟ ಇದಾದ ನಂತರ ಯಥಾ ಪ್ರಕಾರ ಯಶೋದಗೇನು ಗೊತ್ತಾಗಲಿಲ್ಲ ತನ್ನ ಮಗ ಪರಮಾತ್ಮ ಈ ಬ್ರಹ್ಮಾಂಡವನ್ನೇ ಕೂಡ ಜ್ಞಾನವೇ ಇಲ್ಲ ಯಥಾ ಪ್ರಕಾರ ಏ ಚೇಷ್ಟೆ ಮಾಡಿಬಿಡ ಕಣೋ ಶುರುವಾಯಿತು ಹಾಗೆಯೇ ಅನೇಕ ರಾಕ್ಷಸರನ್ನು ಕೊಂದ ಪ್ರತಿಯೊಂದರಲ್ಲೂ ಕೂಡ ಅವನ ಮಹಾತ್ಮ ಗೋಪ ಗೋಪಿಯರಿಗೆ ಅವನು ಪ್ರತಿಕ್ಷಣವೂ ತೋರಿಸ್ತಾ ಇದ್ದಾನೆ ಅವರೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಮಾಹಾತ್ಮ್ಯವನ್ನು ತೋರಿಸ್ತಾ ಇದ್ದಾನೆ ಪುನಃ ಆ ಒಂದು ಲೀಲೆಯಾದ ತಕ್ಷಣ ಮುಚ್ಚ ಹಾಗೆ ಹಾಗೆ ಕೆಲವೊಮ್ಮೆ ತೋರಿಸ್ತಾನೆ ಕೆಲವೊಮ್ಮೆ ವಾಪಸ್ ಇದು ಅವನು ಭಕ್ತರೊಂದಿಗೆ ಆಡುವಂತಹ ಒಂದು ಲೀಲೆಯ ಶಿಷ್ಯ ಭಕ್ತನಾದವನು ಅತ್ಯ ಪ್ರೀತಿಯಲ್ಲಿ ಹೋದರೆ ಆ ಪ್ರೀತಿಗೂ ಅವನು ತನ್ನ ಬಂಧು ಬಾಂಧವರನ್ನು ಪ್ರೀತಿಸುವುದಕ್ಕೂ ಯಾವುದೇ ವ್ಯತ್ಯ ನನ್ನ ಬಗೆ ಕಲಂಕ ಬರದೆ ಹೋಗ್ಲಿ ಈ ಜಗತ್ನಲ್ಲಿ ಹೀಗಾಗಿ ಮಹಾತ್ಮ್ಯವನ್ನು ಆಗಾಗ ಅವನು ಪ್ರಕಟ ಮಾಡ್ತಾ ಇರ್ತಾನೆ ನೀವು ಯಾವುದೇ ಸಂತರ ಜೀವನದಲ್ಲಿ ತೆಗೆದುಕೊಳ್ಳಿ ಸಂತ ಏಕನಾಥರ ಜೀವನದಲ್ಲಿ ತೆಗೆದುಕೊಳ್ಳಿ ಸಂತ ನಾಮದೇವರ ಜೀವನದಲ್ಲಿ ತೆಗೆದುಕೊಳ್ಳಿ ಆಗಾಗ ಅವನು ಹೊಳ್ತಾ ಇರ್ತಾನೆ ಆವಾಗ ಅವಾಗ ಅವರಿಗೆ ಮೋಹವನ್ನು ಕವಿತಾ ಇರ್ತಾನೆ ಮರೆಯುವಂತೆ ತಾನೇ ವಿರಹದಿಂದ ಆ ಮಹಾತ್ಮೆ ಅವಾಗವಾಗ ಪ್ರಕಟವಾಗ್ತದೆ ಇಲ್ಲಿ ಕಿಕ್ಕಿಯರಿಗೂ ಕೂಡ ಯಾವಾಗ ಕೃಷ್ಣ ಹೊರಟೋದ್ನೋ ಆವಾಗ ಗೊತ್ತಾಯ್ತು ಶ್ರೀಕೃಷ್ಣ ಪರಮಾತ್ಮ ಅಂತ ಎಲ್ಲಿ ತನಕ ಹತ್ರ ಇದ್ನೋ ಅಲ್ಲಿ ತನಕ ಹೇ ಸಕಾ ಹೇ ನನ್ನ ಸ್ನೇಹಿತನೇ ಹೀಗೆ ಆ ಸಮದವು ನೆನ್ಪುಂಟಾಗ್ತದೆ ಯಾವಾಗ ದೂರ ಹೋಗ್ತಾನೆಯೋ ಆವಾಗ ಹೇ ಪರಮಾತ್ಮ ಹೇ ಆದಿ ಪುರುಷ ಈ ರೀತಿಯಾದಂತಹ ಒಂದು ಮಹಾತ್ಮೆ ಪ್ರಕಟವಾಗ್ತದೆ ಇದು ನಮಗೆ ಆ ಗೋಪಿಯರ ಜೀವನದಲ್ಲಿ ಯಶೋಧಿಯ ಜೀವನದಲ್ಲಿ ಅಥವಾ ಆ ವೃಜವಾಸಕರ ಜೀವನದಲ್ಲಿ ಆಗ್ಗಾಗಿ ನಾವು ಕಾಣ್ತೇವೆ ಇದನ್ನೇನಾರ್ದರು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನ ತತ್ರಾಪಿ ಆ ಭಕ್ತಿಯಲ್ಲಿಯೂ ಕೂಡ ಮಹಾತ್ಮ್ಯ ಜ್ಞಾನ ಅಪವಾದ ನ ಮಹಾತ್ಮ್ಯ ಜ್ಞಾನ ಅಂತಕ್ಕಂಥದ್ದು ಕಳುಹುವುದಿಲ್ಲ ಅಸ್ಮಿನ್ ಲುಪ್ತವಾಗುವುದಿಲ್ಲ ನಂತರ ಇನ್ನೊಂದು ಸುನ್ನಾಗಿ ನಾಸ್ತಿ ತಸ್ ತತ್ ಸುಖ ಸುಖಿತ್ವ ಭಕ್ತನು ಕೂಡ ಪರಮಾತ್ಮನ ಸುಖ ಅದನ್ನೇ ಬಯಸ್ತಾ ಇರ್ತಾನೆ ಶ್ರೀ ಶ್ರೀಪರ್ಮ ದ್ವಾರಕಿಯಲ್ಲಿ ಇದ್ದಾನೆ ನಾರದುರು ಯಾವ ಬಂದು ದ್ವಾರಪಾಲಕರು ಹೇಳ್ತಾ ಇದ್ದಾರೆ ಅವನ ಬಾಗಿಲ ಬಳಿ ದಯವಿಟ್ಟು ಒಳಗೆ ಹೋಗಬೇಡಿ ಶ್ರೀ ಹುಷಾರಿಲ್ಲ ಇತ್ತು ಅವನಿಗೆ ಹುಷಾರಿಲ್ಲ ಅಂದ್ರೆ ಏನು ಆರೋಗ್ಯ ಕೆಟ್ಟಿದೆ ಅಂತ ಹೇಳಿದರು ಏನಾಗಿದೆ ನಾನು ನೋಡ್ತೀನಿ ಹೇಳಿ ನಾರದರು ಬಂದಿದ್ದಾರೆ ದ್ವಾರಪಾಲಕ ಹೋಗಿ ಹೇಳ್ದ ಕೃಷ್ಣ ಆಯಿತು ಬಿಡು ನಾರದರಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ ನಾರದರು ಒಳಗಡೆ ಬಂದರು ಕೃಷ್ಣ ಪರಮಾತ್ಮ ತಲೆಗೆ ಹೀಗೆ ಬಟ್ಟೆ ಸುತ್ಕೊಂಡು ಹೀಗೆ ದುಃಖದಿಂದ ಹೀಗಿದ್ದಾನೆ ಹೇ ಪರಮಾತ್ಮ ನೀನೇ ಈ ರೀತಿಯಲ್ಲಿ ಇದ್ದಿಲ್ಲ ಇನ್ನು ಬೇರೆ ಜೀವಿಗಳು ಅದನ್ನುಗಳು ಇನ್ನು ಅವರು ಹೇಗೆ ಮಾಡಿ ಈ ಶರೀರಕ್ಕೆ ಕಾಯಿಲೆ ಬಂದರೆ ಏನಾಯಿತು ೋ ಏನೋ ಇವತ್ತು ಬೆಳಗ್ಗೆ ನಿಂತ ವಿಪರೀತ ತಲೆನೋವು ನಿನಗೆ ತಲೆನೋವೇನು ಹೌದು ಇದಕ್ಕೇನು ಔಷಧ ಎಲ್ಲ ಔಷಧ ಮಾಡಾಯ್ತು ಏನು ಮಾಡಿದ್ರೂ ಕೂಡ ವಾಸಿ ಆಗ್ತಾ ಇದೆ ನನ್ನ ರಾಜವೈದ್ಯರು ಎಲ್ಲ ಹೊಡಿದ್ದಾರೆ ಆದರೂ ಕೂಡ ಇದು ವಾಸಿ ಆಗ್ತಾ ಇದೆ ನಿನಗೆ ಇದ್ರ ಒಂದು ಔಷಧಿ ಗೊತ್ತಿರಲಿಕ್ಕಲ್ಲ ನೀನೇ ತಾನೇ ಈ ಲೀಲೆಗಳನ್ನ ಆಡ್ತಕ್ಕಂಥವನು ದಯವಿಟ್ಟು ಹೇಳು ಇದನ್ನು ವಾಸ ಮಾಡಬೇಕಾದ್ರೆ ಯಾವ ಔಷಧಿ ಇದೆ ನಾನು ಹೇಗಾದರೂ ಮಾಡಿ ತೊಗೊಂಡು ಬಿಡ್ತೀನಿ ಹೌದಾ ಹಾಗಿದ್ರೆ ಒಂದು ಕೆಲಸ ಮಾಡು ಯಾರು ನನ್ನ ಭಕ್ತರೋ ಆ ಭಕ್ತರ ಪಾದದೂಳಿಯನ್ನು ಇಸ್ಕೊಂಡು ತೆಗೆದುಕೊಂಡು ಬಾ ನಾನು ಅದನ್ನು ತೆಗೆದುಕೊಳ್ತೇನೆ ಆಗ ನನ್ನ ತಲೆನೋವು ವಾಸಿಯಾಗಿ ಇದೇ ನಿಜವಾದಂತಹ ಔಷಧಿ ಸರಿ ಗೊತ್ತಾಗಲಿಲ್ಲ ನಾರದ್ರಿ ಆಯ್ತು ಅಂಥೇಳಿ ಒಟು ಯಾಕೆ ಸುಮ್ಮನೆ ಹೊರಗಡೆ ಹೋಗಿ ಕೇಳಬೇಕು ಶ್ರೀಕೃಷ್ಣನ ಪತ್ನಿಯವರು ಅವ್ರಿಗಿಂತೂ ಭಕ್ತ ಮತಿಯರ್ಬೇಕೇನು ಹೋಗಿ ಅವ್ರ ಬಳಿಯಲ್ಲಿ ಕೇಳೋಣ ಅಂಥೇಳಿ ಲಕ್ಷ್ಮಿಣಿ ಸತ್ಯಭಾಮ ಇಬ್ರು ಏನು ಅಷ್ಟು ಗೊತ್ತಾಗೋದಿಲ್ವಾ ನಿಮ್ಮ ಪತಿ ರಾಯೇನೋ ಅವ್ರಿಗೆ ಔಷಧಿ ಮಾಡಬೇಕು ಅಂತ ಹೇಳಿ ಔಷಧ ಇರ್ತೇವ ಏನ್ ಮಾಡೋದು ಅಂತ ಬಂದು ಏನೂ ಇಲ್ಲ ಶ್ರೀಕೃಷ್ಣ ಕೇಳಿದ್ದಾನೆ ನಿಮ್ಮ ಪಾದದ ಧೂಳನ್ನ ಸುತ್ತಬೇಕಂತೆ ತಕ್ಷಣ ಅವರ ಹೋಹಾರದು ಏನು ಹೇಳ್ತಾ ಇದ್ದೀರ ನೀವು ನಮ್ಮ ಪಾದದ ಧೂಳನ್ನ ನಮ್ಮ ಪತಿರಾಯನ ತಲೆಗೆ ಹಾಕ್ತಿದ್ರೆ ನಮ್ಗೆಂತಹ ರೌರವಕ ಬರುತ್ತೆ ನೀವೇನು ನಮ್ಮನ್ನು ನರಕದಲ್ಲಿ ಹಾಕಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರೇನು ಕೊಡುದಿಲ್ಲ ನಾವು ಸರಿ ಇನ್ನೇನು ಮಾಡೋದು ನಾರದ್ರು ಹೋದ್ರು ಮೂರೂ ಲೋಕಗಳನ್ನ ಅಲ್ಲೂ ಮೂರೂ ಲೋಕಗಳಲ್ಲಿ ಎಲ್ಲ ಭಕ್ತರ ಬಳಿ ಹೋಗ್ತಾರೆ ಅವರ ಪಾಗದೂರಿಯನ್ನು ಕೇಳ್ತಾರೆ ಎಲ್ಲ ಭಕ್ತರು ಇದೇ ಉತ್ತರ ನಾನು ನಮ್ಮ ಪಾಗದೋಳಿಯನ್ನು ಕೊಡುವುದಿಲ್ಲ ನಮ್ಮ ಪಾಗದೋಳಿಯನ್ನು ಪರಮಾತ್ಮ ತಲೆಗೆ ಮುಚ್ಚಿದ್ರೆ ನಮಗೆ ಗೌರವ ನರಕ ಅನೇಕ ಜನ್ಮಗಳ ನರಕ ಪ್ರಾಪ್ತಿಯಾಗ್ತದೆ ಸರಿ ನಾನು ವಾಪಸ್ ಬಂದರು ಶ್ರೀಕೃಷ್ಣನ ಹತ್ರ ಪರಮಾತ್ಮ ನನಗನ್ನಿಸ್ತದೆ ನಿನ್ನ ತಲೆನೋವನ್ನು ವಾಸಿಡುವಂಥ ಔಷಧಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಏನು ಮಾಡೋದು ಈಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದೇನೆ ಯಾಕೆ ವ್ರಜಕ್ಕೆ ಹುಲಿಬೇಕು ವ್ರಜಕ್ಕೆ ಹೋಗಬೇಕಾಗಿತ್ತು ಬೃಂದಾವನಕ್ಕೆ ಹೋಗಬೇಕಾಗಿತ್ತು ಅಲ್ಲಿ ನಾರದ್ರು ವೃಜದಲ್ಲಿ ಯಾರು ಅದೇ ಗೊಲ್ಲತಿಯರು ಗ್ರಾಮಿ ಹೆಂಗರು ನೀನು ಆಡದಂತ ಜಾಗ ಅಲ್ಲಿ ಹೋಗಿ ಏನಿದೆ ಕೇಳೋದು ಏ ನನಗದೆಲ್ಲ ಗೊತ್ತಿಲ್ಲಪ್ಪ ನನಗೆ ವಿಪರೀತ ನೋಡ್ತು ಹೋಗು ಒಮ್ಮೆ ಯಾಕೆ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ವ್ರಜಗೋಪಿಗೆಯರ ಪಾದದ್ದು ತೆಗೆಲ್ಲ ನೋಡೋಣ ವಾಸಿಯಾಗುತ್ತೋ ಏನು ನಾರದ್ರು ಹೊಟ್ಟರು ಅವ್ರು ಲಾಸ್ಟ್ ಪ್ರಜಗೋಪಿಗಿಯರೇ ಇದೇನು ಮಹರ್ಷಿಗಳು ಬಂದಿದ್ದಾರಲ್ಲ ಏನು ನಿಮ್ಮನ್ನೇ ನೋಡೋಣ ನಮ್ಮನ್ನೇ ನೋಡಲು ಗ್ರಾಮೀಣ ಹೆಂಗರು ನಮ್ಮನ್ನ ಯಾಕೆ ನೋಡ್ಲಿಕ್ಕೆ ಬಂದ್ರಿ ಶ್ರೀ ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿದ್ದಾನೆ ಅವನೇ ಹೇಳ್ಕಳ್ಸಿದ್ ಹತ್ರ ಹೋಗಿ ಅಂತ ಹೌದಾ ಅವನು ಹೇಗಿದ್ದಾನೆ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ ಅವನು ಏನ್ ಮಾಡ್ತಾ ಇದ್ದಾನೆ ಹೇಗೆ ನಡೀತಾನೆ ಅವನು ಆಗಾಗ ನಮ್ಮನ್ನು ಜ್ಞಾಪಿಸ್ಕೊಡ್ತಾ ಇದ್ದಾನೋ ಇಲ್ವೋ ಸರಿಯಾಗಿ ಊಟ ಮಾಡ್ತಾ ಇದ್ದಾನೋ ಇಲ್ವೋ ಕೇಳ್ತಾ ಇದ್ದಾರೆ ಪ್ರಶ್ನೆಗಳು ಆಯಿತು ಬಂದ ಕೆಲಸ ಏನು ಹೇಳಿ ಕೃಷ್ಣ ಏನು ಸಂದೇಶವನ್ನು ಕೊಟ್ಟಿದ್ದಾನಂತೇಳಿ ಏನಿಲ್ಲ ಶ್ರೀಕೃಷ್ಣನಿಗೆ ಭಯಂಕರ ತಲೆ ಅದಕ್ಕೂನು ಔಷಧವನ್ನು ಹುಡುಕೊಂಡು ಇಲ್ಲಿ ಬಂದಿದ್ದೇನೆ ಅಂತ ಅದ್ಯಾವುದದು ನಿಮ್ಗೆ ಸಿಗದಂತಹ ಅವನ ಅರಮನೆಯಲ್ಲಿ ಸಿಕ್ಕದೇ ಇರುವಂಥ ಔಷಧ ಇಲ್ಲೆಲ್ಲಿ ನಮ್ಮ ಬಳಿ ಸಿಗ್ತದೆ ಇಲ್ಲ ಅವನು ಹೇಳ್ತಾ ಇದ್ದಾನೆ ನಿಮ್ಮ ಪಾದಧೂಳಿಯನ್ನು ತೆಗೆದುಕೊಂಡು ಬಂದು ಅವನು ತಲೆಗೆ ಹಾಕಿದ್ರೆ ವಾಸಿ ಆಗ್ತದಂತೆ ತಕ್ಷಣ ಅಲ್ಲಿದ್ದವರು ಗೋಪಿಕೆಯರು ಹೇಳ್ತಾರೆ ತಗೊಳ್ಳಿ ನಮ್ಮ ಪಾದ ಧೂಳಿ ತಗೊಳ್ಳಿ ಈಗಲೇ ತೆಗೆದುಕೊಳ್ಳಿ ನಾರದ್ರು ಅಯ್ಯಯ್ಯೋ ಏನ್ ಮಾಡ್ತಾ ಇದ್ದೀರ ನೀವು ಅದನ್ನ ತೆಗೆದುಕೊಂಡು ಶ್ರೀಕೃಷ್ಣನ ತಲೆಗೆ ಹಾಕಿದ್ರೆ ನಿಮಗೆ ಗೌರವ ನರಕ ಬರ್ತದೆ ತಕ್ಷಣ ಅವರು ತಾನೇ ಶ್ರೀಕೃಷ್ಣನಿಗೆ ತಲೆನೋವು ವಾಸಿಯಾಗುವುದಾದರೆ ನಾವು ಎಷ್ಟು ಯುಗಗಳು ಬೇಕಾದರೂ ಸಹಿತ ನರಕದಲ್ಲಿ ನಾವು ನರ ಶ್ರೀಕೃಷ್ಣನಿಗೆ ತಲೆನೋವು ವಾಸಿಯಾಗಬೇಕು ಅಷ್ಟೇ ತೆಗೆದುಕೊಳ್ಳಿ ತೆಗೆದುಕೊಂಡು ಹೋಗಿದ್ದೆ ಇದು ನಾಸ್ತಿಯೇವ ತಸ್ಮಿನ್ ತತ್ಸು ಭಗವಂತ ಸುಖವಾಗಿದ್ದರೆ ಸಾಕು ಬ್ರಜೆಲ್ಲೂ ಕೂಡ ಕೆಲವೊಂದು ದೇವಸ್ಥಾನಗಳಿವೆ ಅಲ್ಲಿ ಹೋದರೆ ನೀವು ಬೆಣ್ಣೆಯ ಸಕ್ಕರೆಯನ್ನ ಇಟ್ಟು ನಮಸ್ಕಾರ ಮಾಡಿದ್ರೆ ಬೈತಾರೆ ಅಲ್ಲಿನ ಪೂರೈತು ನಮಸ್ಕಾರ ಅದನ್ನು ಮಾಡೋದು ಆಶೀರ್ವಾದ ಮಾಡೋದು ಭಗವಂತ ಅದು ಭಾವ ಹೇ ಭಗವಂತ ನೀನು ಸುಖವಾಗಿರು ಹೇ ಅದನ್ನು ಕಣ್ಮಣಿ ನೀನು ಸುಖವಾಗಿರು ಇದು ಆ ಭಕ್ತಿಯ ರೀತಿ ಭಕ್ತಿಯಲ್ಲಿ ಕಾಣ್ತಕ್ಕಂಥದ್ದು ಇದು ಕಾಣ್ತಕ್ಕಂಥದ್ದು ಕೇವಲ ನನ್ನ ಸುಖ ಮಾತ್ರ ಇದರಲ್ಲಿ ಚೈತನ್ಯ ಚರಿತಾಮೃತ ಕೃಷ್ಣದಾಸ ಬರೆದಂತಹ ಚೈತನ್ಯ ಚರಿತಾಮೃತದಲ್ಲಿ ಇದೆರಡಕ್ಕೂ ಅತ್ಯಂತ ವಿವರವಾಗಿ ನಾವು ಉದಾಹರಣೆಯನ್ನ ಮತ್ತೆ ಈ ಕಾಮಕ್ಕೂ ಮತ್ತು ಶ್ರೀ ಕೃಷ್ಣ ಪ್ರೇಮಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಸುಂದರವಾಗಿ ಹೇಳಿದ್ದಾರೆ ಆತ್ಮೇಂದ್ರಿಯ ಪ್ರೀತಿ ಇಚ್ಛಾ ತಾರ್ ನಾಮ ಕಾಮ ನನ್ನ ಇಂದ್ರಿಯಗಳ ನನ್ನ ಇಚ್ಛೆಯ ಪೂರ್ಣವಾಗುವುದು ಅದನ್ನು ಬಯಸ್ತಕ್ಕಂಥ ಅದೇ ಕಾಮ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ದೊರೆ ಪ್ರೇಮೇ ಅವನ ಇಂದ್ರಿಯ ಅವನ ಇಚ್ಛೆ ಅದನ್ನು ಪೂರೈಸ್ತಕ್ಕಂಥದ್ದು ಅದು ಪ್ರೇಮ ಅಂತ ಅನಿಸ್ಕೊಳ್ತಾನೆ ಆಮೇಲೆ ತಾತ್ಪರ್ಯೋ ನಿಜೋ ಶಂಭೋ ಕೇವಲ್ ಕೃಷ್ಣ ಶುಕೋ ತಾತ್ಪರ್ಯೋ ಪ್ರೇಮೇತು ಪ್ರಬಲ್ ಕಾಮದಲ್ಲಿ ಕೇವಲ ನನ್ನ ಇಚ್ಛೆ ಪೂರ್ಣವಾದರೆ ಸಾಕು ಅಂತಕ್ಕಂಥದ್ದು ಆದರೆ ಕೃಷ್ಣೇಮದಲ್ಲಿ ಕೃಷ್ಣನ ಸುಖ ಕೃಷ್ಣನ ಶಾಂತಿ ಕೃಷ್ಣನ ನೆಮ್ಮದಿ ಕೃಷ್ಣನ ಆರೋಗ್ಯ ಪ್ರತಿಯೊಂದು ಪೂರ್ಣವಾಗಬೇಕು ಆತ್ಮ ಸುಖ ದುಃಖ ಗೋಪಿ ನಾ ಕರೆ ವಿಚಾರ ಗೋಪಿಯರು ತಂಪು ವಿಚಾರವನ್ನ ಮಾಡಲಿಲ್ಲ ಕೃಷ್ಣ ಶುಖ ಹೇತು ಕೊರೆ ಶೋಭ್ಯವಹಾರ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ವ್ಯವಹಾರವನ್ನು ಶ್ರೀಕೃಷ್ಣನಿಗೆ ಸುಖವಾಗಬೇಕು ಅನ್ನುವಂಥ ರೀತಿಯಲ್ಲೇ ಮಾಡ ಲೋಕಧರ್ಮ ವೇದ ಧರ್ಮ ದೇಹ ಧರ್ಮ ಕರ್ಮ ಲಜ್ಜಾ ಧೈರ್ಯೋ ದೇಹ ಆತ್ಮ ಮರ್ಮೋ ತಮ್ಮ ಎಲ್ಲ ಲೋಕಧರ್ಮವನ್ನು ವೇದನ ದೇಹ ತಮ್ಮ ಪ್ರತಿಯೊಂದು ಕರ್ಮವನ್ನು ಲಜ್ಜೆಯನ್ನು ಧೈರ್ಯವನ್ನು ದೇಹ ಸುಖವನ್ನು आत्मसुख प्रतियो कृष्ण प्रतियो कृष्णन भजन कृष्णी कृष्ण शुक हेतु प्रेम कृष्ण अष्णनिगोस्कू सम ಏನು ಅವರ ಒಂದು ಭಾವವಿದೆಯೋ ಅದನ್ನೇ ಕೃಷ್ಣೇ ದೃಢ ಅನುರಾಗ ಕೃಷ್ಣಲ್ಲಿ ಇರ್ತಕ್ಕಂಥ ದೃಢವಾದಂತಹ ಪ್ರೀತಿ ಎಷ್ಟೇ ಕಷ್ಟ ಬಂದರೂ ಕೂಡ ದೇವರನ್ನ ಬೈದೇ ಇರತಕ್ಕಂಥ ಅವನನ್ನು ಪ್ರೇಮಿಸತಕ್ಕಂತಹ ಏನೊಂದು ಭಾವವಿದೆಯೋ ಅದೇ ಕೃಷ್ಣನಲ್ಲಿ ಇರತಕ್ಕಂಥ ದೃಢವಾದ ಅನುರಾಗ ಸ್ವಚ್ಛ ವಸ್ತ್ರ ಜೈ ಜೆ ಕೋನೋ ದಾರ್ ಯಾವ ರೀತಿ ಒಂದು ಬಿಳಿಯಾದಂತಹ ಅತ್ಯಂತ ಸ್ವಚ್ಛವಂತಹ ಬಟ್ಟೆಯಲ್ಲಿ ಒಂದೇ ಒಂದು ಕಪ್ಪು ಗೊಟ್ಟು ಕೂಡ ಇರುವುದಿಲ್ಲವೋ ಹಾಗೆ ಆತೋ ಏವೋ ಕಾಮ ಪ್ರೇಮೇ ಬಹುತೋ ಅಂತ ಪ್ರೇಮ ಅಂದ್ರೆ ಅತ್ರ ಸ್ವಚ್ಛವಾದಂತಹ ಬಟ್ಟೆ ಯಾವ ರೀತಿ ಇದೆಯೋ ಅದೇ ಪ್ರೇಮ ಆದರೆ ಕಾಮದಲ್ಲಿ ಆ ರೀತಿಯಲ್ಲ ನಾನೇ ಹೇಳಿದೆ ಆ ಬಟ್ಟೆ ಕಾಮ ಅಂಧತಮ ಅತ್ಯಂತ ಅಂಧತಮವಾದಂಥ ಕಾಮ ಪ್ರೇಮ ನಿರ್ಮಲ ಉಜ್ವಲ ಪ್ರೇಮ ಅಂತಕ್ಕಂಥದ್ದು ಅತ್ಯಂತ ಅಕ್ಷರವಾದ ಉಜ್ಜ್ವಲವಾದಂತಹ ಗೊಣೆ ಹೋಗತಕ್ಕಂಥದ್ದು ಅಥವಾ ಗೋಪಿ ಗೋಣೆ ನಾಹಿ ಕಾಮಧೋ ಕೃಷ್ಣ ಸುಖೋ ಹೇತು ಮಾತ್ರ ಕೃಷ್ಣೇರ ಶೋ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಆದ್ದರಿಂದ ಗೋಪಿಯ ಗಣದಲ್ಲಿ ಒಂದು ಲವಲೇಶವಾದರೂ ಕಾಮಗಂಧ ಇರಲಿಲ್ಲ ಕೇವಲ ಕೃಷ್ಣ ಸುಖ ಹೇತು ಕೃಷ್ಣ ಸುಖನವೇ ಕಾರಣ ಪ್ರತಿಯೊಂದು ಕೆಲಸ ಕಾರ್ಯಲ್ಲೂ ಪ್ರತಿಯೊಂದು ಮಾನಸಿಕ ಚಿಂತೆಯಲ್ಲೂ ಕೂಡ ಅವನ ಸುಖವೇ ಹೇತುವಾಗಿ ಅವರ ಮತ್ತು ಕೃಷ್ಣ ಹಿಂದೆ ಹೀಗೆ ಯಾಗ ಭಕ್ತಿ ಅಂತಕ್ಕಂಥದ್ದು ನೆಲೆಸಿರತಕ್ಕಂಥದೊ ಪರಮಾತ್ಮನ ಸುಖವೇ ನನ್ನ ಸುಖ ಅನ್ಸ ಆಗ ತಿಳ್ಕೊಳ್ಳಿ ಅಂತ ನಮ್ಮಲ್ಲಿ ದೃಢವಾಗಿ ನೆಲೆಸಿದೆ ಅದಾದ ನಂತರ ಈಗ ನಾರದ್ರು ಭಕ್ತಿಯೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ಒಂದು ವಿಷಯಕ್ಕೆ ಬರ್ತಾ ಇದ್ದಾರೆ ಸಾತು ಕರ್ಮ ಜ್ಞಾನ ಯೋಗೇಭ್ಯ ಅತಿ ಅಧಿಕತರ ಇಲ್ಲಿ ಎಲ್ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಸಾತು ಅಂದ್ರೆ ಭಕ್ತಿ ಭಕ್ತಿ ಕರ್ಮ ಜ್ಞಾನ ಯೋಗೇಭ್ಯ ಅತಿ ಅಧಿಕತರ ನಿಜವಾಗಿಯೂ ಕೂಡ ಸಂಸ್ಕೃತದಲ್ಲಿ ಯಾವಾಗ ನಕ್ಕಿಂತ ಎರಡಕ್ಕಿಂತಲೂ ಹೆಚ್ಚು ವಸ್ತುಗಳಿದ್ದಾಗ ನಾವು ಇನ್ನೊಂದನ್ನು ಶ್ರೇಷ್ಠ ಅಂತ ಹೇಳ್ತೇವ್ಯೋ ಮೂರಕ್ಕಿಂತಲೂ ಹೆಚ್ಚಿದ್ದಾಗ ಮೂರಕ್ಕೆ ಎರಡಕ್ಕಿಂತಲೂ ಹೆಚ್ಚಿದ್ದಾಗ ಆವಾಗ ತಮ ಅಂತ ಹೇಳ್ತೇವೆ ಆದರೆ ಇಲ್ಲಿ ತರಾ ಅಂತ ಇದೆ ಅಧಿಕ ತರ ಅಂತ ಕೆತ್ತವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭಕ್ತಿ ಅಂತಕ್ಕಂಥದ್ದು ಕರ್ಮಕ್ಕಿಂತಲೂ ಮನಕ್ಕಿಂತಲೂ ಯೋಗಕ್ಕಿಂತಲೂ ಹಿರಿದಾದು ಅಂತಕ್ಕಂಥದ್ದು ಒಂದು ಹಾ ಕರ್ಮಭ್ರಷ್ಟನ ಕರ್ಮಭ್ರಷ್ಟ ಅಲ್ಲ ಯೋಗಸ್ಥ ಇರಬೇಕು ಹಾ ಯೋಗ ಭ್ರಷ್ಟ ಅಂತ ಹೇಳಿದ್ರೆ ನಿಮಗೆ ಗೀತೆಯ ಆರನೇ ಅಧ್ಯಯನ ಬರ್ತದೆ ಹಾಂ ಅದರಲ್ಲಿ ಯೋಗ ಭ್ರಷ್ಟ ಅಂತ ಹೇಳಿದ್ರೆ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಇರ್ತಾನೆ ಯಾರೋ ಸಾಧನೆ ಮಾಡ್ತಾ ಮಾಡ್ತಾ ಇದ್ದಾಗ ಎಲ್ಲವೂ ಸುಲಲಿತ ಅಲ್ಲ ಸರಾಗ ಸಾಧನೆ ಅತ್ಯಂತ ಕಠಿಣ ಏನಾಗ್ತದೆ ಅವನು ಯಾವಾಗ ಎಚ್ಚ ತಪ್ಪಿಯಿಂದ ಇರ್ತಾನೋ ಎಚ್ಚರ ತಪ್ಪಿರ್ತಾನೋ ಅವಾಗ ಹಳೆಯ ಸಂಸ್ಕಾರಗಳೆಲ್ಲ ಜಾಗೃತವಾಗ್ತದೆ ಜಾಗೃತವಾಗ್ತದೆ ಯಾವಾಗ ಜಾಗೃತವಾಗ್ತದೋ ಅವನದಕ್ಕೆ ಸ್ಪಂದಿಸ್ತಾನೋ ಭಗವಂತನ ಅಭಿಮುಖವಾಗಿರ್ತಕ್ಕಂಥ ನಿಮಗೆ ಅತ್ಯಂತ ಶ್ರಮ ಯೋಗ ಭ್ರಷ್ಟ ಅಜ್ಜ ಎಂತ ಹೇಳ್ತಾರೆ ಅಜಾಮಿಳ ಸಾಯೋ ಸಾಯುವ ಸಮಯದಲ್ಲಿ ನಾರಾಯಣ ಅಂತ ತನ್ನ ಮಗನ ಹೆಸರನ್ನು ಹೇಳ್ದಾಗಿ ಅವನ್ನ ಯಮದೂತ್ರ ಕರ್ಕೊಂಡು ಹೋಗ್ಲಿಲ್ಲ ವೈಕುಂಠಕ್ಕೆ ನಾರಾಯಣ ದೂತ್ರ ಕರ್ಕೊಂಡು ಹೋಗುವಂತ ಇದ್ರ ಹಿಂದಿನ ಹಸ್ಯ ಏನು ಸಾಯುವ ಸಮಯದಲ್ಲಿ ನಾರಾಯಣ ಅಂತ ಎಲ್ರ ಬಾಯಿಯಲ್ಲೂ ಬರುವುದಿಲ್ಲ ಸತತವಾಗಿ ಭಗವಂತನ ನಾಮ ಜಪವನ್ನ ಅವನು ಯಾವುದೋ ಒಂದು ಕಾಲದಲ್ಲಿ ಮಾಡಿದ್ದಿದ್ರೆ ಅದರ ಸಂಸ್ಕಾರ ಬಲ ಸಾಯುವಾಗ ಜಾಗೃತವಾಗ್ತದೆ ಅದನ್ನೇ ಹೇಳಧ್ಯದಲ್ಲಿ ಭಗವಂತ ಹೇಳ ಯಾವುದನ್ನ ಸ್ಮರಿಸಿಕೊಂಡು ದೇಹವನ್ನು ಬಿಡ್ತೀಯೋ ಅದರೇ ಗತಿಯನ್ನು ನೀನ್ ಪಡಿತೀಯ ಅಜಾಮಿಳನಿಗಾಗಿದ್ದು ಹಾಗೆ ಅಜಾಮಿಳ ಅತ್ಯಂತ ನಿಷ್ಠಾವಂತನಾದಂತಹ ಬ್ರಾಹ್ಮಣನಾಗಿದ್ದ ಒಳ್ಳೆ ಸರ್ಮವನ್ನು ಮಾಡ್ತಾ ಇದ್ದ ಸ್ವಧರ್ಮ ಸ್ವಧರ್ಮದಲ್ಲಿ ನಿಷ್ಠೆ ಇಟ್ಟು ಭಗವಂತನ ನಾಮವನ್ನು ಜಪ ಮಾಡಿದ್ದ ಆದ್ರೆ ಏನೊಂದು ಸಂಸ್ಕಾರ ಅಂತ ಹೇಳ್ತಾರಲ್ಲ ಪ್ರತಿಯೊಂದು ಜೀವಿಗೂ ಒಂದೊಂದು ಸಂಸ್ಕಾರ ಇತ್ತು ಅದಕ್ಕೆ ವಶಿ ಭೂತನ ಬಿದ್ದ ಅದನ್ನೇ ಯೋಗ ಭ್ರಷ್ಟ ಅಂತ ಹೇಳ್ತಾರೆ ಯೋಗದ ಭ್ರಷ್ಟನಾದ ಅಂತ ಯೋಗ ಭ್ರಷ್ಟನಾದ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು ಅವನು ಧ್ವಸ್ತನಾದ ಅಂತ ತಿಳ್ಕೊಳ್ಬೇಡಿ ಕತೆ ಮುಗಿಯಿತು ಅಂತ ತಿಳ್ಕೊಳ್ಬಿಡಿ ಯಾಕಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಕತೆ ಮುಗಿಯುವುದಂತೂ ಇಲ್ಲ ಅದು ಕೇವಲ ಈಜಿ ಮಾತ್ರ ಭಗವಂತನ ಮಾತು ಜ್ಞಾಪದಲ್ಲಿರಲಿ ನಮೇ ಭಕ್ತ ಅಷ್ಟೇ ಸಾಲ ಇದು ಅವನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಒಂದು ಜನ ಭಕ್ತ ಅಂತ ಅನ್ಸ್ಕೊಂಡ್ಮೇಲೆ ಅವನು ಬೀಳುವುದಂತ ಇಲ್ವೇ ಇಲ್ಲ ನಾಶವಾಗುವುದಂತ ಇಲ್ವೇ ಇಲ್ಲ ನಾಶವಾದ ಕಂಡರೂ ಕೂಡ ನಾನು ಹೇಗೋ ಅವನ ಮೇಲೆತ್ತೇ ಹೇಗೋ ಮೇಲೆ ಅಜಾಮಿಗಾಗಿದ್ದ ಸ್ಮರಣೆ ಬಂತು ಅದಿಲ್ಲ ಇಲ್ಲ ಮಗನ ಹೆಸರನ್ನು ಅಚಾತುರ್ಯವಾಗಿ ಕರೆದಾಗ ಅವನ ಹಿಂದೆಂತಹ ಏನು ನಾರಾಯಣನ ಸ್ಮರಣೆ ಇತ್ತು ನಾಮ ಮತ್ತು ನಾನಿ ಅಭಿ ಅದು ನಾರಾಯಣ ಜಾಗೃತವಾಯಿತು ನಾರಾಯಣ ಮೂರ್ತಿ ಜಾಗೃತವಾಯಿತಲ್ಲ ಎಲ್ಲ ಸಂಸ್ಕಾರ ಇತ್ತು ಹಳೆಯ ಪುಣ್ಯ ಸಂಸ್ಕಾರಗಳು ಧರ್ಮ ಸಂಸ್ಕಾರಗಳು ಎದ್ದು ಅದಕ್ಕೆ ಫಲ ನಾರಾಯಣ ಲೋಕ ಹಾಗೆ ಅದು ಯೋಗ ಭ್ರಷ್ಟರ ಲಕ್ಷಣ ಅದನ್ನು ಶ್ರೀಕೃಷ್ಣ ಆರನೇ ಅಧ್ಯಾಯಲ್ಲಿ ವಿಸ್ತೃತವಾಗಿ ಹೇಳಿದ್ದಾನೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಾತು ಕರ್ಮ ಜ್ಞಾನ ಯೋಗೇಭ್ಯ ಅತಿ ಅಧಿಕತರ ನಾರದರು ಇಲ್ಲಿ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ ರುಚಿಕ್ಕೂ ಕೂಡ ತಮ್ಮ ಪಂಥಕ್ಕೆ ಬರಲಿಕ್ಕೆ ಭಕ್ತಿ ಎಲ್ಲದಕ್ಕಿಂತ ಶ್ರೇಷ್ಠ ಯಾಕಿಂತ ಕರ್ಮಕ್ಕಿಂತಲೂ ಜ್ಞಾನಕ್ಕಿಂತಲೂ ಯೋಗ ಧ್ಯಾನಾದ ಯೋಗಕ್ಕಿಂತಲೂ ಶ್ರೇಷ್ಠ ಅಂತಕ್ಕಂಥದ್ದು ಒಂದು ಮತ ಇನ್ನೊಂದೇದಾಗಿ ಭಗವಂತನೇ ಭಾಗವತದಲ್ಲಿ ಹೇಳದಂತೆ ಇವರು ಹೊರೇ ಅವನ ಪ್ರಕಾರ ಯೋಗ ಇಲ್ಲ ಭಗವಂತ ಹೇಳ್ತಕ್ಕಂಥದ್ದು ಕಯೋಗ ಎರಡನೆಯದಾಗಿ ಭಕ್ತಿಯೋಗ ಇನ್ನೊಂದನೆಯದಾಗಿ ಸಾಂಖ್ಯ ಯೋಗ ಅಥವನ್ನೇ ನಾವು ಈಗ ಜ್ಞಾನಯೋಗ ಅಂತ ಕರಿತೇವೆ ಸಾಂಖ್ಯ ಅಂದ್ರೆ ಆ ಈಶ್ವರ ಕೃಷ್ಣನ ಸಾಂಖ್ಯ ಅಂತಕೊಳ್ಳಿ ವೀರ ಮುನಿಗಳ ಸಾಂಖ್ಯೆ ಅಂತ ಇಟ್ಕೊಳ್ಬೇಕು ಅದೆಲ್ಲ ಈಗೀಗ ಹೋಗ್ತಿರ್ತಕ್ಕಂಥದ್ದು ಮಹಾಭಾರತದ ಪ್ರಕಾರ ಭಾಗವತ ಪ್ರಕಾರ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದು ಜ್ಞಾನಯೋಗ ಒಂದೇ ಅದ್ವೈತ ಒಂದೇ ಆ ಈ ಮೂರಲ್ಲಿ ಭಕ್ತಿಯೇ ಶ್ರೇಷ್ಠ ಯಾಕೆ ಭಕ್ತಿಯೇ ಶ್ರೇಷ್ಠ ಭಗವಂತನೇ ಭಾಗವತಲ್ಲಿ ಒಂದು ಕಡೆ ಹೇಳಿದ್ದಾರೆ ನ ಸಾಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಉದ್ಧವ ಸ್ಕಂದ ಅದರಲ್ಲಿ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಹೇಳ್ತಾ ಇದ್ದೇನೆ ನ ಸಾಧಯತಿ ಮಾಂ ನನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಯೋಗ ಯೋಗ ಒಗ್ ಯೋಗ ಅಂದರೆ ಇಲ್ಲಿ ಜ್ಞಾನಯೋಗವೇ ರಾಗಿರ್ತಕ್ಕಂಥದ್ದು ಜ್ಞಾನಯೋಗಕ್ಕೆ ಅಂಗವಾಗಿ ಬಳಸ್ತಕ್ಕಂಥ ಧ್ಯಾನದಿಂದ ಜ್ಞಾನ ಆ ರೀತಿಯ ಭಾಷೆಯಲ್ಲಿ ಭಗವಂತ ಇಲ್ಲಿ ಬಳಸಿದ್ದಾರೆ ನ ಯೋಗ ನ ಸಾಂಖ್ಯಂ ಯೋಗವೂ ಅಲ್ಲ ಸಾಂಖ್ಯವೂ ಅಲ್ಲ ನನ್ನನ್ನು ಪಡೆಯುವುದಿಲ್ಲ ಧರ್ಮ ಉದ್ಧವ ನ ಸ್ವಾಧ್ಯಾಯ ಸ್ತಪ ತ್ಯಾಗ ವೇದಾಧ್ಯಯನ ಮಾಡೋ ನಾನು ಸಿಗುವುದಿಲ್ಲ ವೇದಾಧ್ಯಯನ ಮಾಡೋ ನಾನು ಸಿಗುವುದಿಲ್ಲ ತಪ ಅತ್ಯಂತ ತಪಸ್ಸನ್ನು ಮಾಡೋ ಅನೇಕ ವರ್ಷಗಳ ತಪಸ್ ಮಾಡೋ ನಾನು ಸಿಗುವುದಿಲ್ಲ ತ್ಯಾಗ ಮಾಡೋ ಎಲ್ಲವನ್ನೂ ಸರ್ವಸನ್ಯಾಸ ಮಾಡಿ ಕಾಡಿಗೆ ಹೋ ನಾನ್ ಸಿಗುವುದಿಲ್ಲ ಯಥಾ ಭಕ್ತಿ ಮಹ ಯಾವ ರೀತಿ ಊರ್ಜಿತವಾದಂತಹ ಉಕ್ಕಿ ಹರಿತಕ್ಕಂತಹ ಭಕ್ತಿಗೆ ನಾನು ಸಿಗ್ತೇನೆಯೋ ಆ ರೀತಿಯಾಗಿ ನಾನು ಯೋಗದಿಂದಲೂ ಸಾಂಖ್ಯದಿಂದಲೂ ಧರ್ಮ ಕರ್ಮಗಳಿಗೂ ಯಜ್ಞ ಜಾಗಗಳಿಂದಲೂ ತಪಸ್ಸಿನಿಂದಲೂ ಇನ್ಯಾವುದೇ ವಿಧಾನದಿಂದಲೂ ಅಧ್ಯ ಅಧ್ಯಯನದಿಂದಲೂ ಆಸುವುದಿಲ್ಲ ಇದು ಉದ್ದವನಿಗೆ ಪ್ರತಿಜ್ಞೆ ಮಾಡಿಬಿಡುವಂತಹ ಮಾತು ಯಥಾ ಅಗ್ನಿ ಸಮೃದ್ಧಾಚಿ ಕರೋತಿ ಏಧಾಂಸಿ ಭಸ್ಮಸ ಯಾವ ರೀತಿ ಧಗದಗಿಸಿ ಅಗ್ನಿ ಕಾಳಗಿಚ್ಚು ಎಲ್ಲ ಸೌದೆಗಳನ್ನ ಕಾಷ್ಟಗಳನ್ನ ಭಸ್ಮ ಮಾಡಿ ಹಾಕ್ತದು ಅದೇ ರೀತಿಯಲ್ಲಿ ತಥಾ ಮದ್ವಿಷಯ ಭಕ್ತಿ ಉದ್ದವ ಏನಾಂಸಿ ಕೃಸಶ ಯಾರು ನನ್ನಲ್ಲಿ ಭಕ್ತಿಯನ್ನು ಇಟ್ಟಿದ್ದಾನೋ ಅವನು ಎಲ್ಲ ಪಾಪಗಳನ್ನ ಸರ್ವನಾಶ ಮಾಡಿದ ಇದು ಇದಕ್ಕೆ ಅದೇ ರೀತಿಯಾದಂತಹ ಉದಾಹರಣೆಯನ್ನ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಜ್ಞಾನವನ್ನು ಹೇಳ್ತಾರೆ ಪರಮಾತ್ಮ ಕಟ್ಟಿಗೆಗಳನ್ನ ಬೆಂಕಿ ಅಂತಕ್ಕಂಥದ್ದು ಭಸ್ಮ ಮಾಡಿ ಹಾಕ್ತದೋ ಅದೇ ರೀತಿ ಜ್ಞಾನ ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕರ್ಮಗಳನ್ನ ನೆನಪಿಟ್ಬಿಡಿ ಪುಣ್ಯ ಆಗಲಿ ಪಾಪಿಯೊಂದು ಪುಣ್ಯ ಇದ್ರೂ ಕೂಡ ಹೋಗುವುದಿಲ್ಲ ಪಾಪ ಮೊದಲೇ ಕೇಳಲೇಬಿಡ ಎರಡೂ ಕಾಲಿಗೆ ಹಾಕಿದಂತಹ ಸಂಕೋ ಆದರೆ ಈ ಜ್ಞಾನ ಅಂತಕ್ಕಂಥದ್ದು ಇದೆರಡನ್ನೂ ರಭಸ್ಮವಾಗಿ ಹಾಕ್ತದೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ದಾನೆ ಭಾಗವತ್ ಒಂದು ರೀತಿಯಲ್ಲಿ ಹೇಳಿಬಿಟ್ನಲ್ಲ ಏನು ಕತೆ ಅಂತ ಯಾಕೆ ಈ ಹೇಳ್ಬಿಟ್ನಲ್ಲ ಅವನೇ ಇಲ್ಲಿ ಕಾಂಟ್ರಡಿಕ್ಟ್ ಮಾಡಿಬಿಟ್ನಲ್ಲ ಅಂದರೆ ನಮಗ್ ಗೊತ್ತಿಲ್ಲ ಅಷ್ಟೇ ಅವನಿಗೆ ಗೊತ್ತಿದೆ ಪರ ಭಕ್ತಿ ಪರ ಜ್ಞಾನ ಎರಡು ಒಂದೇ ಇದನ್ನೇ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ವಚನ ವೇದ ಜ್ಞಾನ ಹೆಚ್ಚು ಭಕ್ತಿ ಹೆಚ್ಚು ಈ ದಿನ ಬರುವ ಮನಸ್ಸಲ್ಲಿ ಯಾರು ಶ್ರೀರಾಮಕೃಷ್ಣರ ವಚನಭೇದವನ್ನು ಓದಿದ್ದಾರೋ ಅವರ ತಲೆಯಲ್ಲಿ ಈ ಪ್ರಶ್ನೆ ಜಾಗೃತವಾಗಲೇಬಾರದು ಹೆಚ್ಚು ಕಡಿಮೆ ಅಂತಕ್ಕಂಥದ್ದು ತಾರತಮ್ಯ ಅಂತದ್ದು ಕೇವಲ ಕೆಳಗಿನ ಸ್ತರದಲ್ಲಿ ಹೇಳ್ತಕ್ಕಂಥ ಯಾವಾಗ ನಾವಿನ್ನು ಅಂಟೆ ಆಡಿಸಿ ಪೂಜೆ ಮಾಡುವಂತಹ ಹಂತದಲ್ಲಿ ಇದ್ದೇವಿಯೋ ಆವಾಗ ನಾವು ಹೇಳಬೇಕು ಭಕ್ತಿ ಹೆಚ್ಚು ಜ್ಞಾನ ಹೆಚ್ಚು ಅಂತ ಅದು ಭಕ್ತಿ ಗೌಣಿ ಭಕ್ತಿ ಅಂತ ಹೇಳ್ತಾರೆ ಮುಂದೆ ನಾರದರು ಬರ್ತಾರ ಈ ಗೌಣಿ ಭಕ್ತಿ ಮೂರು ಮೂರು ರೀತಿಯಲ್ಲಿ ಇದೆ ಅಂತ ಮುಂದೆ ಹೇಳ್ತಾರ ಆ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ ನಾರದರು ಹೇಳ್ತಾ ಇದ್ದಾರೆ ಕರ್ಮವನ್ನ ಯಾರೋ ಕೇವಲ ಕರ್ಮವನ್ನು ಮಾಡಿಕೊಂಡು ನಾನು ಈ ಸಂಸಾರ ಅಂತಕ್ಕಂತಹ ಸಾಗರವನ್ನ ಕರ್ಮ ಅಂತಕ್ಕಂತ ಒಂದು ದೋಣಿಯಲ್ಲಿ ದಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಮುಳುಗಿ ಹೋಗ್ತಾನ ಹಾಗೆ ಸ್ವಲ್ಪ ಏನೋ ವೇದ ಓದಿದ್ದಾನೆ ಸ್ವಲ್ಪ ವೇದಾಂತ ಓದಿದ್ದಾನೆ ಅರ್ಧಂಬರ್ಧ ಓದಿದ್ದಾನೆ ಶುದ್ಧ ಸಾಧನ ಚತುಷ್ಟಯವೂ ಇಲ್ಲ ಮೊಟ್ಟ ಮೊದಲನೇದಾಗಿ ಬೇಕಾಗತಕ್ಕಂಥದ್ದು ದೃಢವಾದಂತಹ ವಿಶ್ವಾಸ ಶ್ರದ್ಧೆ ಎರಡನೇತ್ಯಂತ ಇದು ಆಗಿರತಕ್ಕಂತಹ ಸಂಪರ್ಕ ಈ ಜಗತ್ತು ಮಿಥ್ಯ ಅಂತ ಹೇಳಿ ಅವನು ಒಂದು ಸಲ ವಿವೇಕದಿಂದ ನಿಶ್ಚಯ ಮಾಡಿದ ತಕ್ಷಣ ಬಿಟ್ಟುಬಿಡ್ಬೇಕು ಜಗತ್ತನ್ನು ಸಾಧ್ಯವೋ ಹಾಗೆ ಸಾಧ್ಯವಾದರೆ ತಕ್ಷಣ ಜ್ಞಾನ ಆದರೆ ಸಾಧ್ಯವಿಲ್ಲ ಎಷ್ಟೋ ಮಂದಿಗೆ ಹಾಗಾಗಿ ಅದಕ್ಕಿಂತ ಕೆಳಗಿನ ಸ್ಥರದ ಜ್ಞಾನ ಅದು ಕೇವಲ ಈ ವೈಚಾರಿಕ ಜ್ಞಾನ ಭಗವಂತ ಇದ್ದಾನೆಯೋ ಇಲ್ವೋ ಈ ಜಗತ್ತು ಯಾವುದರಿಂದ ಮಾಡಲ್ಪಟ್ಟಿದೆ ಜಿಜ್ಞಾಸು ಅಂತ ನಾವು ಕರಿತೇವೆ ಇದನ್ನೇ ಆ ಭಗವಂತ ಭಗವದ್ಗೀತೆಯಲ್ಲಿ ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅದಕ್ಕೆ ಎರಡು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟಾರೆ ಜ್ಞಾನಿ ಜಿಜ್ಞಾಸು ಒಂದೇ ಅಲ್ಲ ಜಿಜ್ಞಾಸು ಅಂದರೆ ತಿಳಿಲಿ ತಿಳಲಿಕ್ಕೆ ಬಯಸ್ತಕ್ಕಂಥವನು ಜ್ಞಾತು ಇಚ್ಛಸ್ ಇಚ್ಛತಿ ಯಹ ಸಹ ಜಿಜ್ಞಾಸು ತಿಳಿಲಿಕ್ಕೆ ಬಯಸ್ತಾನೆ ಯಾವನೋ ಅವನು ಜಿಜ್ಞಾಸು ಜ್ಞಾನಿ ಕೇಳ್ಕೊಂಡಿದ್ದಾನೆ ಹಾಗೇ ಜ್ಞಾನಿ ಮತ್ತು ಭಕ್ತ ಅಭೇದ ಬೇರೆ ಅಭ್ಯ ನಾವು ತಲೆಯಲ್ಲಿ ಧರಿಸಿರ್ಬೇಕು ಇದನ್ನು ಓದಬೇಕಾಗುತ್ತೆ ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಭಕ್ತ ಇಲ್ಲಿ ಹೇಳ್ತಾ ಇದ್ದಾನೆ ಭಕ್ತಿಯೂ ಕೂಡ ಆ ಊರ್ಜಿತ ಭಕ್ತಿಯೂ ಕೂಡ ಪರಾಭಕ್ತಿಯೂ ಮನುಷ್ಯನ ಎಲ್ಲ ಪಾಪಗಳನ್ನು ಧ್ವಸ್ತ ಮಾಡಿ ಮಾಡಲಿಕ್ಕೆ ಶಕ್ತಿಯನ್ನು ಹೊಂದಿದೆ ಅಪಿಚೇ ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾ ಸಾಧುರೇ ಮಂತ್ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿಸ ಪರಮಾತ್ಮನ ಪ್ರತಿಜ್ಞೆ ಇದು ಒಂಬತ್ತನೇ ಹದಿನೈದು ಅತ್ಯಂತ ದುರಾಚಾರಿಯಾಗಿದ್ದರೂ ಕೂಡ ಅವನೇನಾದರೂ ಅವನ ಒಳ್ಳೆ ಒಂದು ಸಂಸ್ಕಾರದಿಂದ ಹೇಗು ಒಮ್ಮೆಯಾದರೂ ಕೂಡ ನನ್ನನ್ನು ಹೇ ಪರಮಾತ್ಮ ನಾನಿನ್ ಮುಂದೆ ಇದನ್ನೆಲ್ಲ ಮಾಡುವುದಿಲ್ಲ ತಪ್ಪಾಯಿತು ದಯವಿಟ್ಟು ನಾನು ಪ್ರಪನ್ನ ನಿನಗೆ ಅಡ್ಡಿ ಬಿದ್ದಿದ್ದೇನೆ ಕ್ಷಮಿಸು ಅಂತ ಹೇಳಿದ್ರೆ ಆಯ್ತು ಸೂರೇ ವಸಮಂತವ್ಯ ಪರಮಾತ್ಮನ ಪ್ರತಿಜ್ಞೆಯದು ಹೇ ಲೋಕವೇ ಇವನನ್ನು ಸಾಧು ಅಂತೇಳಿ ಪರಿಗಣಿಸ್ ಪರಿಗಣಿಸಬೇಡಿ ಅಂತ ಮಾತಿದೆ ಧರ್ಮ ಸತ್ಯಾದಯೋ ಅಪಿತ್ಯ ವ ತಪಶ್ಚಾನ್ವಿತ ಮತ ಅಪೇತ ಮಾತ್ಮಾನ್ ಪುನಃ ಹೇಳ್ತಾ ಉದ್ವನಿ ಏನೇ ಮಾಡು ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡು ದಾನ ದಕ್ಷಿಣೆಗಳನ್ನು ಕೊಡೋ ಕೆರೆ ಬಾವಿನ ಕಟ್ಟಿಸು ಮರಗಳನ್ನು ನಡೆಸು ಏನು ಬೇಕಾದರೂ ಮಾಡೋದನ್ನು ಇಷ್ಟಾಪೂರ್ತ ಅಂತ ಹೇಳ್ತೇವೆ ನಾವು ಯಜ್ಞ ಯಾಗಾದಿ ಮಾಡು ಏನು ಬೇಕಾದರೂ ಮಾಡು ಸತ್ಯಾದೆಯೋ ಧರ್ಮವನ್ನು ಮಾಡು ಸತ್ಯವನ್ನೇ ಹೇಳು ಅಹಿಂಸೆಯನ್ನು ಮಾಡು ಬ್ರಹ್ಮಚರ್ಯವನ್ನು ಮಾಡು ಅಸ್ಥೇಯವನ್ನು ಮಾಡು ಅಪರಿಗ್ರಹವನ್ನು ಮಾಡು ಆಡು ಪರವಾಗಿಲ್ಲ ಮಾಡು ವಿದ್ಯಾವ ತಪಸಾನ್ವಿತ ಅತ್ಯಂತ ತಪಸ್ಸನ್ನು ಮಾಡಿ ಒಳ್ಳೆಯ ವಿದ್ಯೆಯನ್ನು ಸನ್ನೆ ಮಾಡು ಪರವಾಗಿಲ್ಲ ಮಾಡಿಕೊಡು ಮದ್ಭಕ್ತ ಅಪೇತಮಾತ್ಮ ನಮ್ ಒಂದು ವೇಳೆ ನನ್ನಲ್ಲಿ ನಿನಗೆ ಭಕ್ತಿ ಇಲ್ಲದೆ ಹೋದರೆ ಇದಿಷ್ಟು ಇದ್ದು ಕೂಡ ನಿನ್ನ ಪ್ರಪುನಾದಿ ನ ಪ್ರಪು ಪ್ರಪುನಾದಿಹಿ ನಿನ್ನ ಕಾಪಾಡದಾರವು ಪಾಪಗಳಿಂದ ಪಾಪಗಳಿಂದ ನಿನ್ನನ್ನು ಕಾಪಾಡದಾರುವು ಇದನ್ನೇ ಕೂಡ ನಾವು ಸುರಿಯಾಗಿ ನೋಡಿದ್ದೆ ಋಗ್ವೇದವೇ ಆಗಲಿ ಯಜುರ್ವೇದವೇ ಆಗಲಿ ಸಾಂವೇದವೇ ಆಗಲಿ ಅಥವಾ ಇನ್ಯಾವೇದೇ ಆಗಲಿ ಸಾಯುವಾಗ ಮನುಷ್ಯನನ್ನು ಪಾಪದಿಂದ ಕಾಪಾಡದಾರದು ಅನ್ನುವಂಥ ಮಾತನ್ನ ಸನತ್ ಕುಮಾರ ಧರಿತರಾಷ್ಟ್ರನಿಗೆ ಎಚ್ಚರಿಸ್ತಾನೆ ಕೇವಲ ವೇದವನ್ನು ಇತ್ತಲ ಕಡೆ ಓದೋದು ಇತ್ತಲ ಕಡೆ ಪಾಪವನ್ನು ಮಾಡೋದು ಎರಡೂ ಮಾಡ್ತಾ ಇದ್ದರೆ ಜಾಗ್ರತೆ ಅವು ಏನು ಮಾಡ್ತವೆ ಪ್ರಾಣೋತ್ಕ್ರಮಣ ಸಮಯದಲ್ಲಿ ಯಾವ ರೀತಿ ಹಕ್ಕಿ ತನ್ನ ಬಿಟ್ಟು ಹೊರಗೆ ಹಾರಿ ಹೋಗ್ತದೆಯೋ ಹಾಗೆ ನೀನು ಮಾಡಿದಂಥ ಧರ್ಮ ನೀನು ಮಾಡಿದಂತಹ ವೀರಾಧುರ ನಿನ್ನ ಹೃದಯ ಅಂತ ಆದರೆ ಪರಮಾತ್ಮನಲ್ಲಿ ಭಕ್ತಿ ಇದ್ರೆ ಅವೆಲ್ಲವೂ ತಮ್ಮ ಶಕ್ತಿಯನ್ನು ಕಂಡುಕೊಳ್ತವೆ ಅವುಗಳ ಶಕ್ತಿ ಇರತಕ್ಕಂಥದ್ದು ಇವನಿಗೆ ಪರಮಾತ್ಮನಲ್ಲಿ ಇರತಕ್ಕಂಥ ಭಕ್ತಿ ಹೇಗಿದೆ ಅದರ ಮೇಲೆ ನಿರ್ಧಾರವಾಗ್ತದೆ ಅನ್ನೋದನ್ನ ಪರಮಾತ್ಮ ಹೇಳ್ತಾನೆ ಪುನಃ ಹೇಳ್ತಾನೆ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ ಅಪಿ ಮತೋದಿಕ ತುಂಬ ತಮಾಷೆಯಾಗಿದೆ ಗೀತೆಯಲ್ಲಿ ಒಂದೊಂದಾಗಿ ಅವನು ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಅಂತ ಹೇಳಿ ಹೇಳ ಬರ್ತಾನೆ ತಪಭ್ಯ ಯೋಗಿ ಯೋಗಿ ತಪಸ್ವಿ ಎಲ್ಲ ಎಷ್ಟೆಷ್ಟು ತಪಸ್ಸು ಮಾಡ್ತಾನೋ ಅವರೆಲ್ಲರಿಗಿಂತಲೂ ಯೋಗಿ ಯಾರಿರ್ತಾನೋ ಪರಮಾತ್ಮಲ್ಲಿಯೇ ಮನಸ್ಸಲ್ಲಿ ಇಟ್ಟುಕೊಂಡು ಯಾರಿದ್ದಾನೋ ಅವನು ಶ್ರೇಷ್ಠ ತಪಗಳಿಗಿಂತ ಜ್ಞಾನಿಭ್ಯ ಅತಿ ಮತೋದಿಕ ಯಾರ ಸುಮ್ಸುಂದೇ ಓದ್ಕೊಂಡು ನನ್ನ ಬಗ್ಗೆ ತಿಳ್ತಾವೋ ಅವರಿಗಿಂತ ಯೋಗಿ ಆದ್ರು ಶ್ರೇಷ್ಠ ನೆನ್ಪಿಟ್ಕೋ ಕರ್ಮಿಭ್ಯಷ್ಟ ಅಧಿಕೋ ಯೋಗಿ ಯೋಗಿ ಅಂತಕ್ಕಂಥ ಸಾಮಾನ್ಯ ಈ ಯಜ್ಞಯಾಗಾದಿ ಕರ್ಮಗಳನ್ನ ದಾನ ಧರ್ಮ ಕರ್ಮಗಳನ್ನ ಮಾಡ್ತಾನಿಯೋ ತನಗೆ ಸ್ವರ್ಗ ಸಿಗಬೇಕು ಅಂತ ಕಾರಣಕ್ಕೆ ಅವರಿಗಿಂತಲೂ ಕೂಡ ಅಧಿಕ ಶ್ರೇಷ್ಠ ಭಸ್ಮ ಯೋಗಿ ಭವ ಅರ್ಜುನ ಆದ್ರಿಂದ ಅರ್ಜುನ ನೀನು ಯೋಗಿಯಾದ ಇಷ್ಟೆಲ್ಲ ಹೇಳಿ ಮುಂಚೋಗಿ ಇದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದನ್ನು ಹೇಳ್ತಾ ಇದ್ದಾನೆ ಯೋಗಿ ನಾವು ಅಪಿ ಸರ್ವೇ ನೆನ್ಪಿಟ್ಕೋ ಈ ಎಲ್ಲ ಯೋಗಿಗಳಿಗಿಂತಲೂ ಕೂಡ ಶ್ರೇಷ್ಠ ಯಾರು ಗೊತ್ತ ನನಗಿಷ್ಟ ಈ ಜಗತ್ತಿನಲ್ಲಿ ಅಧಿಕ ಇರ್ಬೋದು ಆ ಯೋಗಿ ಶ್ರೇಷ್ಠ ಅಂತ ಹೇಳ್ಬೋದು ಆದ್ರೆ ನನಗಿಷ್ಟ ಯಾರ ಮದ್ಗತೆಯ ಅಂತರಾತ್ಮ ಯಾರ ಹೃದಯದಲ್ಲಿ ಸದಾ ನೆಲೆಸಿದ್ದೀನೆಯೋ ಪ್ರಪಂಚ ನೆಲೆಸಿದ್ದೀವ್ಯೋ ಸ್ವರ್ಗ ನರಕಾದಿಗಳು ನೆನೆಸಿಲ್ವೆಯೋ ಪ್ರತು ಯಾರು ನನ್ನನ್ನು ಪಡಿಬೇಕು ನನ್ನಲ್ಲಿ ಭಕ್ತಿಯನ್ನು ಹೊಂದಬೇಕು ಅನ್ನುವಂತ ಇಚ್ಛೆಯಿಂದ ಮಾಡ್ತಾರೆಯೋ ಅಂತರಾತ್ಮನ ಶ್ರದ್ಧಾ ವಾಂತರು ಎರಡೂ ಕೂಡ ಭಜಿಸುತ್ತಾರೆಯೋ ಭಜತೆ ಬಂತು ಇಲ್ಲಿ ಭಕ್ತಿ ಅಂತಕ್ಕಂತಹ ಶಬ್ದ ಯಾವುದರಿಂದ ಹುಟ್ಟಿದೆಯೋ ಅದೇ ಶಬ್ದ ಇಲ್ಲಿ ಬಂತು ಭಜ ಅನ್ನುವಂತಹ ಶಬ್ದ ಭಕ್ತಿ ಅನ್ನುವಂತಹ ಶಬ್ದ ಎರಡು ಒಂದೇ ಎರಡು ಬೇರೆ ಬೇರೆ ಅಲ್ಲ ಈ ತರಗತಿಯ ಅತ್ಯಂತ ಪ್ರಾರಂಭದಲ್ಲಿ ನನಗೆ ಭಜತೆ ಯೋಗಾಂ ಸಮೇ ಯುಕ್ತತಮೋ ಮತ ಅವರು ಎಲ್ಲ ಯೋಗಿಗಳಿಂದ ಅಷ್ಟ ಎಲ್ಲ ಯೋಗಿಗಳು ಕೆಳಗಾಗಬೇಕು ಇಷ್ಟು ಭಕ್ತಿ ಇದ್ರೆ ಸಾಕು ಎಲ್ಲ ಯೋಗಿಗಳಿಗಿಂತಲೂ ಕೂಡ ಅವರು ನನಗೆ ಅತ್ಯಂತ ಪ್ರಿಯರು ಭಕ್ತ ಮಾಂ ಅಭಿಜಾನಾತಿ ಯಾವಾ ಎಷ್ಟಾಸ್ಮಿ ತತ್ವತಃ ಭಕ್ತಿಯಿಂದ ನನ್ನನ್ನು ನಾನು ಯಾವನು ನಾನು ಎಷ್ಟವನು ಎಂಬುದಾಗಿ ಅವನು ತತ್ವತಃ ಸರಿಯಾಗಿ ತತ್ವತಃ ಸರಿಯಾಗಿ ಅವನು ಅರ್ಥಕೊಳ್ಳೋ ಮಾ ತತ್ವತೋ ಜ್ಞಾತ್ವ ವಿಷತೆ ತದನಂತರ ನನ್ನನ್ನು ಹೀಗೆ ಅರ್ಥಕೊಂಡು ನಾನು ಅವನಿಗೆ ಜ್ಞಾನವನ್ನು ಕೊಡ್ತೇನೆ ಹೀಗೆ ಅರ್ಥಕೊಂಡು ವಿಷತೆ ತದನಂತರಂ ಅಹ್ ನನ್ನಲ್ಲೇ ನೆಲೆಸುತ್ತಾನೆ ತಪಸ ನ ದಾನೇ ಶಕ್ಯದೋ ದ್ರಷ್ಟ ಯಾವ ರೀತಿಯಲ್ಲಿ ಭಕ್ತಿಯಿಂದ ನನ್ನನ್ನು ಅರಿತುಕೊಳ್ಳಬಹುದು ತತ್ವತಃ ಕರೆಕ್ಟ್ ಆಗಿ ಒಂದು ಚೂರು ಸಂಶಯಕ್ಕೆ ಎಡೆಯದಂತೆ ಹಾಗೆಯೇ ವೇದಗಳಿಂದ ನ ವೇದಿ ವೇದಗಳಲ್ಲಿ ನನ್ನನ್ನು ವರ್ಣಿಸಿದ್ದಾರೆ ಅನೇಕ ಬಗೆಯಾಗಿ ನನ್ನನ್ನು ವರ್ಣಿಸಿದ್ದಾರೆ ಅದನ್ನು ಹೋದ ಭಗವಂತನ ಅಲ್ಕೊಂಡಬೇಕು ಅಂತ ಹೇಳಿದ್ರೆ ಆಗುವುದಿಲ್ಲ ತಿಳ್ಕೋ ಆಗುವುದಿಲ್ಲ ನ ತಪಸ್ಸ ತಪಸ್ಸಿನಿಂದ ಸಾಧ್ಯವಿಲ್ಲ ನ ದಾನೇನ ಹಲವಾರು ದಾನಗಳನ್ನು ನೀಡಿದ್ರು ಕೂಡ ನನ್ನ ಒಂದು ಏನು ಜ್ಞಾನ ಇದೆಯೋ ಅವನಿಗೆ ಸಿಗುವುದಿಲ್ಲ ಅಚ್ಚ ಈಜಯ ಹಲವಾರು ಯಜ್ಞ ಯಾಗಗಳನ್ನು ಮಾಡುವುದರಿಂದ ಸಾಧ್ಯವಿಲ್ಲ ಶಕ್ ಏನು ದ್ರಷ್ಟು ಪ್ರವೇಶು ನಾನು ನೋಡಿದ್ರು ಕೂಡ ನನ್ನನ್ನು ಪ್ರವೇಶ ಮಾಡಲಿಕ್ಕೆ ಇದು ಅರ್ಜುನಿಗೆ ಹೇಳ್ತಕ್ಕಂಥ ಮಾತು ಅವನಿಗೆ ವಿಶ್ವರೂಪ ದರ್ಶನವನ್ನು ಮಾಡಿಸಿ ನಿನಗೆ ಹೇಗೆ ವಿಶ್ವರೂಪ ದರ್ಶನ ಸಾಧ್ಯವಾಯಿತು ಅನೇಕ ಯೋಗಿಗಳಿಗೆ ಯಾಕೆ ಸಾಧ್ಯವಾಗಲಿಲ್ಲ ಈ ಒಂದು ಪ್ರಶ್ನೆಗೆ ಉತ್ತರ ಮಾಡ್ತಾ ಅವನು ಹೇಳ್ತಾ ಇದ್ದಾನೆ ಯಾಕೆ ಅಂತ ಹೇಳಿ ನೀನು ಭತ್ತ ನಿನ್ನ ಅತ್ತಿಗೆ ಮೆಚ್ಚಿ ನಾನು ನಿನಗೆ ಈ ವಿಶ್ವರೂಪ ದರ್ಶನ ಮಾಡಿಸಿದ್ದೇನೆ ಬೇರೆಯವರಿಗೆ ಮಾಡಿಸಿಲ್ಲ ಎಷ್ಟೋ ವರ್ಷಗಳ ರೂಪವನ್ನು ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಿರೂಪವನ್ನು ದರ್ಶನ ಮಾಡಿಸಿದ್ದೆ ಭಕ್ತವು ಅನನ್ಯ ಶಕ್ಯ ಅಹಂ ಏವಂ ವಿಧೋರ್ಜುನ ಜ್ಞಾನ ದ್ರಷ್ಟುಂಚ ತತ್ವೇನ ಪ್ರವೇಶುಂಚ ಪರವಂತಪ್ಪ ಭಕ್ತಿಯನ್ನು ಇದ್ದುಬಿಟ್ರೆ ಸಾಕು ನಾನು ಅವರಿಗೆ ಜ್ಞಾನವನ್ನು ಕೊಡ್ತೇನೆ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ ಮತ್ತು ನನ್ನ ಸಮಸ್ತ ಜ್ಞಾನವನ್ನೂ ಕೂಡ ಅವರಿಗೆ ನಾನು ದಾನು ಎನ್ನು ಹೀಗಾಗಿ ಈ ಭಕ್ತಿ ಅಂತಕ್ಕಂಥದ್ದು ಕರ್ಮಗೂ ಜ್ಞಾನಕ್ಕೂ ಹಾಗು ಯೋಗಕ್ಕೂ ಈ ಮೂರಕ್ಕೂ ಕೂಡ ಮೇಲ್ಗಡೆ ನಿಂತು ಅದರ ಜುಟ್ಟು ಮೇಲ್ಗಡೆ ನಿಂತಿದೆ ಯಾವಾಗೋ ಭಕ್ತಿ ಅಂತಕ್ಕಂಥದ್ದು ಒಂದು ಶ್ರೇಷ್ಠ ಈ ಮಾತನ್ನ ಆರು ಹೇಳಿ ಭಕ್ತಿಯ ಒಂದು ಆಧಿಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಶ್ರೇಷ್ಠ ಅಂತಕ್ಕಂಥದ್ದು ಅವರು ಮುಂದಿನ ಸೂತ್ರದಲ್ಲಿ ಫಲರೂಪತ್ವ ಅನ್ನುವಂಥ ಸೂತ್ರದಲ್ಲಿ ಹೇಗೆ ಹೇಳ್ತಾರೆ ಹೇಗೆ ಅದು ಭಕ್ತಿ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಪೂರ್ಣಾತ್ ಪೂರ್ಣ ಮುದ್ಯತೆ ಪೂರ್ಣಸ್ಯ ಪೂರ್ಣದೂರ್ಣಮೇವಶಿಷ್ಯತೆ ಶಾಂತಿ ಶಾಂತಿಶಾಂತ ಹರಿ ತತ್ಸೀಕೃಣಾಪಣಸ್ತು